ಓ ಶ್ರೀ ಗುರುಭ್ಯೋ ನಮಃ ಹರಿ ಓ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶಿವಪುರಾಣದಲ್ಲಿ ಮೊದಲನೇದು ವಿದ್ಯೇಶ್ವರ ಸಂಹಿತೆ ಎರಡನೇದು ಈಗ ರುದ್ರ ಸಂಹಿತೆಯಲ್ಲಿ ಸೃಷ್ಟಿಖಂಡ ಅದರಲ್ಲಿ ಅಧ್ಯಾಯ ಏಳು ನೋಡ್ತಾ ಇದ್ದೇವೆ ಈಗಾಗಲೇ ಬ್ರಹ್ಮ ಬ್ರಹ್ಮ ಚತುರ್ಮುಖ ಬ್ರಹ್ಮನ ಸೃಷ್ಟಿಯಾಗಿದೆ ಅವನು ಶಿವನ ಬಲಭಾಗದಿಂದ ಹುಟ್ಟಿದ್ದಾನೆ ಶಿವಮಾಯೆಯಿಂದ ಶ್ರೀಹರಿಯ ನಾಭಿ ಕಮಲದ ಕಮಲದಿಂದ ಉದ್ಭವಿಸಿ ಬಂದಿದ್ದಾನೆ ಹಾಗೆ ಬ್ರಹ್ಮನ ಸೃಷ್ಟಿಯಾಗಿದೆ ಅವನು ಹುಡುಕ್ತಾ ಇದ್ದಾನೆ ತನ್ನ ಸೃಷ್ಟಿಕರ್ತ ಯಾರು ಅಂತೇಳಿ ಲೋಕದ ಸೃಷ್ಟಿಕರ್ತನಾದಂತಹ ಚತುರ್ಮುಖ ಬ್ರಹ್ಮನು ತನ್ನ ಸೃಷ್ಟಿಕರ್ತ ಯಾರು ಅಂತೇಳಿ ಹುಡುಕ್ತಾ ಇದ್ದಾನೆ ಕಮಲದಲ್ಲಿ ಕೆಳಗಡೆ ಹೋದ ಬುಡ ಸಿಗಲಿಲ್ಲ ಕಮಲನಾಳದಲ್ಲಿ ಮೇಲೆ ಹೋದ ಅದರ ತುದಿಯೂ ಸಿಗಲಿಲ್ಲ ಕುಡ್ಮಲಂ ಕಮಲಸ್ಯ ಅಥ ಲಬ್ಧವಾನ್ ನ ವಿಮೋಹಿತ ಮೋಹಗೊಂಡು ಶಿವಮಾಯಾ ಮೋಹಿತನಾಗಿ ಆ ಕಮಲದ ತುದಿಯನ್ನು ಕಮಲದ ಮುಗ್ಗನ್ನು ಕೂಡ ಅವನು ಹೊಂದಲಿಲ್ಲ ಆಮೇಲೆ ಮುಂದೆ ಏನಾಗ್ತದೆ ಅಂತ ನೋಡುವ ನಾಳಮಾರ್ಗೇಣ ಭ್ರಮತೋ ಗತಂ ವರ್ಷಶತ ಪುನಃ ಕ್ಷಣ ಮಾತ್ರ ತದಾ ತತ್ರ ತತಸ್ತಿಷ್ಠನ್ ವಿಮೋಹಿತ ಮತ್ತು ಈ ರೀತಿಯಾಗಿ ನಾಳಮಾರ್ಗೇಣ ಭ್ರಮತಃ ಆ ನಾಳಮಾರ್ಗದಲ್ಲಿ ಕಮಲದ ನಾಳ ಮಧ್ಯದ್ದು ಉಂಟಲ್ಲ ಅದರಲ್ಲಿ ಸುತ್ತಾ ಇರ್ತಕ್ಕಂತೇ ಭ್ರಮತಃ ಗತಂ ವರ್ಷಶತ ಪುನಃ ಮತ್ತು ನೂರು ವರ್ಷಗಳು ಕಳೆದು ಹೋದಂತೆ ಈ ರೀತಿ ಆಚೆ ಈಚೆ ಕ್ಷಣ ಮಾತ್ರ ತದಾ ತತ್ರ ತತಸ್ತಿ ತತಸ್ತಿಷ್ಠನ್ ವಿಮೋಹಿತ ನೂರು ವರ್ಷ ಅಂದರೆ ನೂರು ದಿವ್ಯವರ್ಷಗಳು ದೇವಮಾನದಲ್ಲಿ ಆಗ ನಾನು ಒಂದು ಕ್ಷಣಕಾಲಲ್ಲಿಯೇ ಮಂಕು ಭ್ರಮೆ ಹಿಡಿದವನಗೆ ಮಂಕು ಹಿಡಿದವನಾಗಿ ನಿಂತು ಬಿಟ್ಟೆ ಕ್ಷಣ ಮಾತ್ರ ತನ್ ವಿಮೋ ಅಂದರೆ ದಿಕ್ಕುಚ್ಚಣೀಸುತ್ಪನ್ನ ತಪೇತಿ ಪರಮುಭ ಶಿವೆಚ್ಛಯ ಪರ ವ್ಯೋಂನೋ ಮೋಹಧ್ವ ಮೋಹ ವಿಧ್ವಂಸ ಮುನೇಯ್ಯಾ ಮುನಿಯೇ ಆಗ ಶಿವನ ಇಚ್ಛೆಯಿಂದ ಶಿವೇಚ್ಛೆಯ ಪರ ವ್ಯೋಮ್ನೆ ಹ್ಞೂ ಪರಮಾಕಾಶದಲ್ಲಿ ಪರ ವ್ಯೋಮ್ನ ಮೋಹ ವಿಧ್ವಂಸಿನಿ ಆಕಾಶದ ಕಡೆಯಿಂದ ಶಿವೇಚ್ಛೆಯ ಪರ ವ್ಯೋಮ್ನ ಮೋಹ ವಿಧ್ವಂಸಿನಿ ಮೋಹವನ್ನು ನಾಶ ಮಾಡುತ್ತಾ ಇರತಕ್ಕಂತಹ ಪರಮಶುಭ ವಾಣಿ ಸಮುತ್ಪನ್ನ ತಪ ಇತಿ ತಪ ಎನ್ನುವಂತಹ ಪರಮಶುಭಕರವಾದ ಶ್ರೇಷ್ಠವಾದ ಪರಮಶುಭ ಶುಭ ಅಂದರೆ ಶುಭಕರವಾದ ಪರಮ ಅಂದರೆ ಶ್ರೇಷ್ಠವಾದ ತಪ ಎನ್ನತಕ್ಕಂತಹ ಅಂದರೆ ತಪಸ್ಸನ್ನು ಮಾಡು ಎನ್ನುವ ಅರ್ಥದ ಮಾತು ಕೇಳಿ ಬಂತು ಆಕಾಶದ ಕಡೆಯಿಂದ ತೃತ್ವ ವ್ಯೋಮವಚನ ವ್ಯೋಮವಚನೆ ಷಶಾಬ್ಧ ಪ್ರಯತ್ನತುನಸ್ತಪ್ತಪೋರ ದ್ರಷ್ಟು ಸ್ವಜನಕೀಳ ಆಕಾಶವಾಣಿಯನ್ನ ಶರೀರವಾಣಿಯನ್ನ ಕೀಳಿ ವ್ಯೋಮವಚನ ವ್ಯೋಮಂದ್ರ ಆಕಾಶ ಮಚನ ದ್ವಾದಶಾಬ್ಧಂ ಪ್ರಯತ್ನತಃ ಹನ್ನೆರಡು ವರ್ಷಗಳ ಕಾಲ ಪ್ರಯತ್ನಪಟ್ಟು ಪುನಃಸ್ತಪ್ತಂ ತಪೋ ಘೋರಂ ಪುನಃ ಘೋರವಾದ ತಪಸ್ಸು ನನ್ನಿಂದ ತಪ್ಪಿಸಲ್ಪಟ್ಟಿತು ಯಾಕೆ ದ್ರಷ್ಟು ಸ್ವಜನಕಂ ತದ ಆವಾಗ ನನ್ನ ಜನಕನನ್ನು ನನ್ನ ಸೃಷ್ಟಿಕರ್ತನನ್ನು ನನ್ನ ತಂದೆಯನ್ನು ಕಾಣಬೇಕು ಎನ್ನತಕ್ಕಂಥದ ದೃಷ್ಟಿಯಲ್ಲಿ ಅದಕ್ಕೋಸ್ಕರವಾಗಿ ಘೋರತಪಸ್ಸು ಆಚರಿಸಲ್ಪಟ್ಟಿತು ನನ್ನಿಂದ ನಾನು ಆಚರಿಸಿದೆ ತದಾ ಭಗವಾನ್ ವಿಷ್ಣು ಚತುರ್ಬಾಹು ಸುಲೋಚನ ಮಯಿೇವಾನುಗ್ರಹ ಕರ್ತು ದ್ರತಮರ್ಬೂವ ಆಗ ತದಾ ಆಗಲಾದರು ಮಯಿ ಅನುಗ್ರಹ ಕರ್ತು ನನ್ನಲ್ಲಿ ಕೃಪೆ ಮಾಡಲಿಗೋಸ್ ಮಾಡಲೌಸ್ ಮಾಡಲಿಕ್ಕೆ ಮಾಡಲುಸ್ ರವಾಗಿ ಮಾಡುವುದಕ್ಕೋಸ್ಕರವಾಗಿಯೇ ಅನುಗ್ರಹ ಕರ್ತು ಭಗವಾನ್ ವಿಷ್ಣು ಚತುರ್ಬಾಹು ಸುಲೋಚನ ಸುಲೋಚನ ಒಳ್ಳೆಯ ಕಣ್ಣುಗಳಿಂದ ಕೂಡಿರತಕ್ಕಂತಹ ಒಪ್ಪುವಂತಹ ಚತುರ್ಬಾಹು ನಾಲ್ಕು ಭುಜಗಳಿಂದ ಕೂಡಿರತಕ್ಕಂತಹ ಭಗವಾನ್ ವಿಷ್ಣು ಭಗವಂತನಾಥ ನಾರಾಯಣನು ಧೃತ ಆವಿರ್ಬೂವ ಬಹು ಬೇಗನೆ ಆವಿರ್ಭವಿಸಿದ ಹೀಗೆ ಶಂಖಚಕ್ರಾಯುಧಕರೋ ಗದಾ ಪದ್ಮಧರಃಪರ ಘನಶ್ಯಾಮಲ ಸರ್ವಾಂಗ ಪೀತಾಂಬರಧರಃ ಪರಹ ಆತ ತನ್ನ ನಾಲ್ಕು ಕೈಗಳಲ್ಲೂ ಕೂಡ ಆಯುಧಗಳನ್ನು ಏನೇನು ಹಿಡ್ಕೊಂಡಿದ್ದ ಶಂಖ ಚಕ್ರ ಗದಾ ಪದ್ಮ ಇವುಗಳನ್ನು ತರಿಸಿದ್ದ ಘನ ಶ್ಯಾಮನ ಸರ್ವಾಂಗ ನೀರು ತುಂಬಿದಂತಹ ಮೇಘ ಅದಕ್ಕೆ ಘನ ಅಂತ ಹೇಳ್ತಾರೆ ನೀರು ತುಂಬಿದ ಮೇಘ ನೀಲಮೇ ಶ್ಯಾಮ ಅದರಂತೆ ಆತನ ಶರೀರ ಕಾಂತಿ ಶ್ಯಾಮನ ವರ್ಣದಿಂದ ಕೂಡಿತ್ತು ಘನ ಅಂದರೆ ಲಘುವಾದ ಮೋ ಮೋಡ ಅಲ್ಲ ಘನವಾದಂದ್ರೆ ಭಾರವಾದದ್ದು ಅಂದರೆ ನೀರಿದೆ ಅದರಲ್ಲಿ ಅದಾಗದು ದಟ್ಟ ಕಪ್ಪನೆ ಅಥವಾ ನೀ ಮೇಘಶ್ಯಾಮ ವರ್ಣದಿಂದ ಕಾಣಿಸ್ತದೆ ಬಿಳಿ ಮೋಡ ಅಲ್ಲ ಘನ ಅದು ನೀರಿಲ್ಲದೇ ಇರತಕ್ಕಂಥದ್ದು ಬಿಳಿ ಮೋಡ ಘನಶ್ಯಾಮದ ಸರ್ವಾಂಗನ ಮೈ ಬಣ್ಣ ನೀಲ ವರ್ಣದಿಂದ ಮಿನುಗುತ್ತಾ ಇತ್ತಂತೆ ಪೀತಾಂಬರಧರಪ್ಪರಹ ಹೊಂಬಣ್ಣದ ಪಟ್ಟೆ ಮಡಿಯನ್ನು ಧರಿಸಿದ್ದ ಪೀತಾಂಬರ ಬಟ್ಟೆ ಪೀತ ಹಳದಿ ಅಂಬರ ಅಂದರೆ ಬಟ್ಟೆ ಹಳದಿ ಬಟ್ಟೆ ಅಂದರೆ ರೇಷ್ಮೆ ಬಟ್ಟೆಯನ್ನು ಧರಿಸಿದ್ದ ಮುಕುಟಾದಿ ಮಹಾಭೂಷ ಪ್ರಸನ್ನ ಮುಖಪಂಕಜ ಮುಕುಟ ಕಿರೀಟ ಮೊದಲಾದಂಥ ಆಭರಣಗಳಿಂದ ಅಲಂಕೃತನಾಗಿದ್ದ ಮಹಾಭೂಷ ಮಹಾ ಒಳ್ಳೊಳ್ಳೊಳ್ಳೆ ಆಭರಣಗಳಿಂದ ಅಲಂಕೃತನಾಗಿದ್ದ ಭೂಷಿತನಾಗಿದ್ದ ಪ್ರಸನ್ನ ಮುಖಪಂಕಜ ಅವನ ಮುಖಕಮಲವು ಪ್ರಸನ್ನವಾಗಿತ್ತು ನಗುಮುಖಿಂದ ಕೂಗಿರ್ತಕ್ಕಂತಹ ಮುಖ ಕಮಲ ಮುಖವು ಕಮಲದಂತೆ ಇತ್ತು ಸುಂದರವಾಗಿ ಕೋಟಿ ಕಂದ್ರಪ್ಪ ಸಂಕಾಶ ಸಂದೃಷ್ಟೋ ಮೋಹಿತೇನ ಸಹ ಕೋಟಿ ಮನ್ಮಥರು ಒಂದೇ ಒಟ್ಟಿಗೆ ಬಂದು ನಿಂತರೂ ಅದನ್ನು ಸರಿಗಟ್ಟಲಾರರು ಆ ರೀತಿ ಅವನ ಸೌಂದರ್ಯ ಇತ್ತು ಕೋಟಿ ಕಂದರ್ಪ ಕಂದರ್ಪ ಅಂದರೆ ಮನ್ಮಥ ವಿಷ್ಣುವಿನ ಮಗನೇ ಕಂದರ್ಪ ಮನ್ಮಥ ಕೃಷ್ಣನ ಮಗ ಕೋಟಿ ಕಂದರ್ಪ ಸಂಕಾಶ ಕೃಷ್ಣಾವತಾರದಲ್ಲಿ ಮನ್ಮಥ ಮಗ ಕೋಟಿ ಕಂದರ್ಪ ಸಂಕಾಶ ಸಂದೃಷ್ಟೋ ಮೋಹಿತೇನ ಸಹ ಆತನ ವೈಭವದಿಂದ ಅಂತಹ ವೈಭವದಿಂದ ಮೆರೆಯುತ್ತಾ ಇರತಕ್ಕಂತಹ ಶಿವ ಮಾಯಾ ಶಿವಮಾಯಾಮೋಹಿತನಾದ ನಾನು ಕಂಡೆ ನೀಲಮೇಘ ಅಂತೇಳಿ ಹೇಳಿದ್ದಾರೆ ಬಣ್ಣ ಅಂದರೆ ನೀಲಿ ಬಣ್ಣ ಇದು ಜ್ಞಾನದ ಪ್ರತೀಕ ಆಕಾಶತತ್ವದ ಪ್ರತೀಕ ಆಕಾಶವು ನೀಲಮೇ ವರ್ಣದ್ದೆ ಅಂದರೆ ಈ ಮಹಾವಿಷ್ಣುವಿಗೂ ನೀಲಿ ಬಣ್ಣವನ್ನು ಹೇಳ್ತಾರೆ ಅಂದರೆ ಜ್ಞಾನದ ಪ್ರತಿಕವನ ಸೂಚಿಸ್ತದೆ ಆಕಾಶದಿಂದಲೇ ಶಬ್ದ ಸೃಷ್ಟಿಯಾಯಿತು ಶಬ್ದ ಅಂದರೆ ಬ್ರಹ್ಮ ಶಬ್ದ ಬ್ರಹ್ಮ ವೇದಗಳು ಎಲ್ಲ ಹಾಗಾಗಿ ಅದು ಜ್ಞಾನದ ಪ್ರತೀಕ ಬ್ರಾಹ್ಮ ವರ್ಣದ ಪ್ರತೀಕ ಇನ್ನು ಕೆಂಪು ವರ್ಣ ಕ್ಷಾತ್ರವರ್ಣದ ರಜೋಗುಣದ ಪ್ರತೀಕ ಇದು ಸತ್ವಗುಣದ್ದು ನೀಲವರ್ಣ ಇನ್ನು ಪೀತವರ್ಣ ಅಥವಾ ಹಳದಿ ಬಣ್ಣ ಇದು ಅಂದರೆ ರಕ್ತವರ್ಣ ಯಾಕೆ ಅವರು ಕ್ಷತ್ರಿಯ ಗುಣ ಇರತಕ್ಕಂಥವರು ರಕ್ತ ಅಂದರೆ ಯುದ್ಧಾದಿಗಳನ್ನು ಮಾಡತಕ್ಕಂಥವ್ರು ಆ ಸಾಮರ್ಥ್ಯ ಪಡೆದಂಥವ್ರು ಹಾಗಾಗಿ ಇಲ್ಲಿ ರಕ್ತ ಬರ್ತದೆ ಹಾಗೆ ಕೆಂಪು ಬಣ್ಣ ಹಾಗೆ ರಜೋ ರಾಗಾತ್ಮಕ ವಿದ್ಧಿ ಅಂತೇಳಿ ಅದು ರಜೋ ಗುಣ ಪ್ರಧಾನವಾಗಿರ್ತಕ್ಕಂಥದ್ದು ಆಮೇಲೆ ವೈಶ್ಯ ಇಲ್ಲಿ ರಜಸ್ಸು ತಮಸ್ಸು ಸಮ್ಮಿಶ್ರವಾಗಿರತಕ್ಕಂಥದ್ದು ಅದು ಹಳದಿ ಬಣ್ಣ ಕೆಂಪು ಮತ್ತು ಕಪ್ಪು ಮಿಶ್ರವಾಗಿರತಕ್ಕಂಥದ್ದು ಹಳದಿ ಬಣ್ಣ ಪ್ರಧಾನವಾಗಿ ವೈಶ್ಯ ಧರ್ಮದ ಅಥವಾ ವೈಶ್ಯ ಗುಣದ ದ್ಯೋತಕ ವೈಶ್ಯಗುಣ ಅಂತೇಳಿದರೆ ಕೃಷಿ ಗೋರಕ್ಷಾ ವಾಣಿಜ್ಯ ಕೃಷಿ ಪಶುಪಾಲನೆ ವ್ಯಾಪಾರ ಸಂಪತ್ತನ್ನು ಸಂಗ್ರಹಿಸುವಂಥದ್ದು ಗೋ ಪಶುಪಾಲನೆ ಮಾಡುವಂಥದ್ದು ಆಮೇಲೆ ವ್ಯಾಪಾರ ಮಾಡತಕ್ಕಂಥ ಈ ಒಂದು ಬುದ್ಧಿ ಗುಣಧರ್ಮ ಇರತಕ್ಕಂಥದ್ದು ವೈಶ್ಯ ಹಳದಿ ಬಣ್ಣ ಅದರ ಪ್ರತೀಕ ಅಂಥೇಳಿ ಯಾಕೆ ಹಳದಿ ಚಿನ್ನ ಹಣ ಚಿನ್ನ ಹಳದಿ ಬಣ್ಣ ಕಪ್ಪು ಬಣ್ಣ ಅದು ಸೇವಾ ಧರ್ಮ ಅಂದರೆ ಕಪ್ಪಿನಲ್ಲಿ ಎಲ್ಲವೂ ಇದೆ ಒಂದು ಕಪ್ಪು ಬಣ್ಣ ಅಂತೇಳಿ ವೈಜ್ಞಾನಿಕವಾಗಿ ಎಲ್ಲ ಬಣ್ಣವನ್ನು ಅದು ಹೀರಿಕೊಳ್ಳುತ್ತದೆ ಅಂದರೆ ಎಲ್ಲ ಲೋಕದ ಸಮಸ್ತರ ಬಗ್ಗೆ ಜೀವ ಕಾರುಣ್ಯವುಳ್ಳಂಥವರು ಸೇವೆ ಮಾಡತಕ್ಕಂಥವ್ರು ಯಾರು ಕಷ್ಟದಲ್ಲಿದ್ದರೂ ಕೂಡ ಅವರಿಗೆ ಸಹಾಯ ಮಾಡತಕ್ಕಂತಹ ಬುದ್ಧಿ ಅದು ಶೂದ್ರವರನ್ನ ಗುಣ ಸ್ವಭಾವ ಹಾಗಾಗಿ ಅದು ಅಲ್ಲಿ ತಮೋ ಗುಣ ಹೆಚ್ಚಾಗಿರ್ತದೆ ಕಪ್ಪು ಬಣ್ಣ ಅದಕ್ಕೆ ಹೇಳಿರ್ತಕ್ಕಂಥ ಬಣ್ಣ ಹೇಗೆ ಇಲ್ಲಿಗ ತದ್ದೃಷ್ಟ್ ಸುಂದರ ಊಪ ವಿಸ್ಮಯ ಪರಮಂಗತ ಕಾಲ್ಭಂ ಕಾಂಚನಾಭಂಚ ಕಾಲ್ ಆಭಂ ಕಾಂಚನಾಭಂಚ ಸರ್ವಾತ್ಮನ ಚತುರ್ಭುಜಂ ಅಂದರೆ ಸುಂದರವಾದ ರುಪೋಡನೇ ತದ್ದೃಷ್ಟ್ವ ಸುಂದರ ಊಪಂ ವಿಸ್ಮರಂಗತ ನಾನು ಬಹಳ ಆಶ್ಚರ್ಯಪಟ್ಟೆ ವಿಸ್ಮಯಪಟ್ಟೆ ಕಾಳಾಭಂ ಹೇಗಿತ್ತದು ಕಾಂಚನಾಭಂಚ ಕಾಲ ಹ್ಞೂ ಅಂದರೆ ಕಪ್ಪಾದಂತಹ ಬಣ್ಣ ಅಂತೇಳಿ ನೀಲಮೇಘಶ್ಯಾಮ ಅಂದರೆ ಕಪ್ಪಾದ್ದು ಕೂಡ ಎರಡು ಒಂದೇ ಸಾಮಾನ್ಯ ನೀಲವಾದಂತಹ ಕಾಂತಿಯುಳ್ಳ ಅಥವಾ ಕಪ್ಪನೆಯ ಬಣ್ಣ ಕೃಷ್ಣ ಬಣ್ಣದಿಂದ ಕಂಗ್ಗೊಳಿಸ್ತಾ ಮತ್ತು ಸರ್ವಾ ಕಾಂಚನಾಭಂ ಚಿನ್ನದಂತೆ ಕಾಂಚನ ಅಂದರೆ ಹೊಳೆಯುತ್ತಾ ಇರತಕ್ಕಂತಹ ಆ ಸರ್ವಾತ್ಮನ ಚತುರ್ಭುಜಂ ತೂತಮಹಂ ದೃಷ್ಟ್ವಾ ಸದಸ್ಯ ಆತ್ಮನ ನಾರಾಯಣ ಮಹಾಬಾಹು ಹರ್ಷಿ ಹಿ ಅಭವಂ ತದಾ ಸದಸನ್ಮಯ ಆತ್ಮ ಸತ್ತಾಗಿಯೂ ಅಸತ್ತಾಗಿಯೂ ಇರತಕ್ಕಂಥ ರೂಪೊಳ್ಳಂತಹ ಆ ಮಹಾಬಾಹುವಾದ ಶ್ರೀಮನ್ನಾರಾಯಣನನ್ನು ಕಂಡು ಆಗ ನಾನು ಹರ್ಷವನ್ನು ಹೊಂದಿದೆ ಮಾಯೆಯ ಮೋಹಿತಶಂಭೋಸ್ತದ ಲೀಲಾತ್ಮನಃ ಪ್ರಭೋ ಅವಿಜ್ಞಾ ಸ್ವಜನಕಂ ತಮೋಚಂ ಪ್ರಹರ್ಷಿತ ಲೀಲಾಮಯನು ಪ್ರಭುವಾದಂತಹ ಪರಶಿವನ ಮಾಯಿಂದ ಮೋಹಿತನಾಗಿ ನಾನು ನನ್ನ ತಂದೆ ಯಾರು ಅಂತೇಳಿ ತಿಳಿಯದೆ ಆ ನಾರಾಯಣನನ್ನು ಕುರಿತು ಹೀಗೆ ಹೇಳಿದೆ ಅವಿಜ್ಞಾ ಸ್ವಜನಕಂ ತಂ ಅವೋಚಂ ಪ್ರಹರ್ಷಿತ ಕುರಿತು ಹೇಳಿದೆ ಹರ್ಷಾನ್ವಿತನಾಗಿ ಬ್ರಹ್ಮೋವಾಚ ಕಸ್ತ್ವೇತಿ ಹಸ್ತ ಸಮತ್ಥಾಪ್ಯ ಸನಾತನಂ ತದ ಹಸ್ತಪ್ರಹಾರೇ ತೀವ್ರೇಣ ಸುಧೃಢೇನ ತೂ ಆ ಪುರಾಣ ಪುರಾಣಪುರುಷನ ಶ್ರೀಹರಿಯನ್ನು ನೀನ್ಯಾರು ಅಂತೇಳಿ ಹೇಳು ಅಂಥೇಳಿ ಕೈಯಿಂದ ತಟ್ಟಿ ಎಬ್ಬಿಸಿದೆ ಕಸ್ತ್ವದ ನೀನ್ಯಾರು ಹೇಳು ಎಂಬುದಾಗಿ ಹಸ್ತ ಸಮತ್ಥಾಪ್ಯ ಸನಾತನ ಆ ಸನಾತನ ಪುರುಷ ಪುರಾಣ ಪುರುಷನಾದಂತ ಹರಿಯನ್ನು ತದ ಹಹಾರೇಣ ತೀವ್ರೇಣ ಸುಧೃಢನೂ ಆಗ ತೀವ್ರವು ಸುದೃಢ ಆಗ ನನ್ನ ತಿವಿತದಿಂದ ಹೊಡೆತದಿಂದ ಯೆತ್ತು ತಹಾರೇ ತೀವ್ರ ಸುಧೃಢನ ಪ್ರಬುಧ್ಯೋತ್ಥ ಶಾಯನ ಸೀನ ಸಮಾಸೀನ ಕ್ಷಣ ವಶೀ ದದರ್ಶನಿದ್ರಾ ವಿಕ್ಲಿನ್ನ ನೀರಜಾಮನಲೋಚನಃ ಪ್ರಬುಧ್ಯ ಉತ್ಥಾಯ ಎಚ್ಚರಗೊಂಡು ಎದ್ದು ಕುಳಿತು ಶಯನಾತ್ ಹಾಸಿಗೆಯಿಂದ ಮೇಲೆ ಎದ್ದು ಕ್ಷಣ ಕಾ ಕುಳಿತುಕೊಂಡು ಅವನ ಹಾಸಿಗೆ ಆದಿಶೇಷ ಕುಳಿತುಕೊಂಡು ಸಮಾಸೀನ ಕುಳಿತುಕೊಂಡು ಕ್ಷಣ ವಶೀ ಕ್ಷಿಣಕಾಲ ಕುಳಿದುಕೊಂಡು ವಶಿ ಅಂದರೆ ಸೌಮ್ಯವಾದ ಕಾಂತಿಯಿಂದ ಬೆಳಗ್ತಾ ಇರತಕ್ಕಂಥ ವಶೀಕರಣ ಮಾಡತಕ್ಕಷ್ಟ ಅಷ್ಟು ಕಾಂತಿ ಉಳ್ಳಂತಹ ಆ ವಿಷ್ಣು ಎದ್ದು ಕುಳಿತ ನಿದ್ರಾ ವಿಕ್ಲಿನ್ನ ನೀರಜಾಮಲ ಲೋಚನ ಅಲ್ಲಿ ನಿಂತಿರ್ತಕ್ಕಂತಹ ನಿದ್ರಾ ವಿಕ್ಲಿನ್ನ ನಿದ್ರೆಯಿಂದ ಬಿಡುಗಡೆಯನ್ನು ಹೊಂದಿ ಅಥವಾ ನಿದ್ರೆಯಿಂದ ಅಂದರೆ ನಿದ್ರೆಯ ಒಂದು ಜಡದ ಆಲಸ್ಯದಲ್ಲಿದ್ದು ನೀರಜಾಮಲೋಚನ ನೀರಜ ತಾವರೆ ಅಮಲಲೋಚನ ತಾವರೆಯಂತೆ ಶುಭ್ರವಾದಂತಹ ಕಣ್ಣುಗಳುಳ್ಳವನಾಗಿ ಮಾತ್ರ ಸಂಸ್ಥಿತಿ ಭಾಷಾಧ್ಯಾಸಿತೋ ಭಗವಾನ್ ಹರಿಹಿ ಆಹ ಚೋತ್ಥಾ ಬ್ರಹ್ಮಣ್ ಹಸನ್ ಮಾಂ ಮಧುರಂ ಸಕೃತ್ ಒಂದು ಬಾರಿ ಸಕೃತ್ ನಸು ಮಧುರಂ ಹಸನ್ ಮಾಂ ಆಹಾ ನನ್ನನ್ನು ಕುರಿತು ಮಧುರವಾಗಿ ನನ್ನನ್ನು ಕುರಿತು ಹೀಗೆ ಹೇಳಿದೆ ಮಾಂ ಅತ್ರ ಸಂಸ್ಥಿ ಭಾಷಾಧ್ಯಾಸಿ ಭಗವಾನ್ ಹರಿಹಿ ಕಾಂತಿಯಿಂದ ಭಾಸದಿಂದ ಬೆಳ ಬೆಳಗುತ್ತಾ ಇರತಕ್ಕಂತಹ ಭಗವಾನ್ ಹರಿ ಹೇಳಿದೆ ವಿಷ್ಣ ಸ್ವತಂ ಸ್ವಾಗ ವತ್ಸ ಪಿತ ಮಹಾಧ್ಯುತೆ ನಿರ್ಭಯೋಭದಾ ಸ್ಯೇಹಂ ಸರ್ವಾನ್ ಕಾಮನ್ನ ಸಂಶಯ ಓ ವತ್ಸ ಓ ಪಿತ್ತಮಹ ಓ ಮಹಾತೆಜಸ್ವಿಯೇ ಮಹಾದ್ಯುತೀಯೇ ಪ್ರಕಾಶಮಾನವಾಗಿ ದ್ಯುತೀಯ ಅಂದರೆ ಬೆಳಕು ನಿಂದ ಬೆಳಕುತ್ತ ಇರ್ತಕ್ಕಂಥವನ್ನೇ ನಿನಗೆ ಸ್ವಾಗತ ನಿನಗೆ ಸ್ವಾಗತ ಸು ಆಗತಂ ಒಳ್ಳೆ ರೀತಿಯಿಂದ ಬರುವಿಕೆ ನಿನ್ನದಾಗಲಿ ಅಂಥೇಳಿ ಸ್ವಾಗತಮ್ ಅಂಥೇಳಿ ಸುಸ್ವಾಗತ ಅಂತೇಳಿದರೆ ಸೂ ಸೂ ಆಗತ ಎರಡು ಸೂ ಬರ್ತದೆ ಅಲ್ಲಿ ಹ್ಞೂ ಹಾಗಾಗಿ ಸ್ವಾಗತ ಅಂತ ಹೇಳಿದರೆ ಸಾಕು ನಿರ್ಭಯೋಭವ ದಾಸ್ಯೆ ಅಹಂ ಸರ್ವಾನ್ ಕಾಮನ್ ನ ಸಂಶಯ ನಿನಗೆ ಶುಭಾಗಮನವೂ ಭಯ ಪಡಬೇಡ ನಿರ್ಭಯನಾಗೂ ನಿನ್ನ ಇಷ್ಟಾರ್ಥಗಳೆಲ್ಲವನ್ನು ಕೊಡ್ತೀನಿ ಸಂದೇಹ ಪಡಬೇಡ ಅಂತೇಳಿ ಹೇಳ್ತಾನೆ ತಸ ತದ್ವಚನ ಶುತ್ವ ಸ್ಮಿತಪೂರ್ವ ಸುರರ್ಷಭ ರಜಸ ಬದ್ಧವೈರಶ್ಚ ತಮವೋಚಂ ಜನಾರ್ದನ ಅವನ ಆ ಮಾತುಗಳನ್ನು ಕೇಳಿ ದೇವತೆಗಳಿಗೆಲ್ಲರ ಶ್ರೇಷ್ಠ ನಾನು ಯಾರು ಬ್ರಹ್ಮ ಚತುರ್ಮುಖ ಬ್ರಹ್ಮ ರಜೋಗುಣದ ಆಧಿಕ್ಯದಿಂದ ಆತನಲ್ಲಿ ದ್ವೇಷವುಳ್ಳವನಾಗಿ ರಜಸಃ ಬದ್ಧವೈರಶ್ಚ तम अवोचं जनार्दन स्मित नगुत्ता आजनादन हेगे <coughs> ब्रह्मोवाच भाषसे वत्स वत्सेसंहारण मामिहाति स्म कृत्वा नघ ओ पूज्य ಇದೇನು ಏನು ಹೇಳ್ತಾ ಇದ್ದೀನಿ ಭಾಷಿಸಿ ಸರ್ವಸಂಹಾರ ಕಾರಣಂ ಎಲ್ಲರನ್ನ ಧ್ವಂಸ ಮಾಡಿ ಬಿಡ ನನ್ನನ್ನು ಮಾಂ ಇಹ ಅತಿಸ್ಮಿತ ಗುರು ಶಿಷ್ಯಂ ಇವ ಅನಘನೇ ಅನಘನಿ ಪಾಪರಹಿತನೇ ಎಲ್ಲರನ್ನು ಧ್ವಂಸ ಮಾಡಿ ಬಿಡತಕ್ಕಂತಹ ನನ್ನನ್ನು ಅತಿಯಾಗಿ ನಗುತ್ತಾ ಗುರು ಶಿಷ್ಯನನ್ನು ಕರೆಯುವ ಹಾಗೆ ವತ್ಸ ವತ್ಸಾ ಅಂತರೇ ಕರೀತಾ ಇದೆಯಲಯ ಏನು ಕತೆ ಇದು ಕರ್ತಾರಂ ಜಗತ್ತ ಪ್ರಕೃತೈ ಪ್ರವರ್ತಕನಾತನಮಜ ವಿಷ್ಣು ವಿರಿಂಚಿಂ ವಿಷ್ಣುಸಂಭವಂ ನಿನಗೆ ಗೊತ್ತಿಲ್ವಾ ಈ ಜಗತ್ತುಗಳನ್ನೆಲ್ಲ ನಾನೇ ಸೃಷ್ಟಿಸ್ತೇನೆ ಸಾಕ್ಷಾತ್ ಆಗಿ ಪ್ರಕೃತಿಯನ್ನು ಸಹ ಹೀಗೆ ಹೀಗೆ ಮಾಡುವಂಥೇಳಿ ನಿಯಮಿಸುವ ನಿಯಮಿಸ್ತೇನೆ ನನ್ನನ್ನು ಪುರಾಣ ಪುರುಷ ಜನ್ಮ ರಹಿತನು ಅಂತೇಳಿಯು ಸರ್ವವ್ಯಾಪಿ ಅಂಥೇಳಿ ಕೂಡ ಸನಾತನಂ ಅಜಂ ಜನ್ಮರಹಿತನು ವಿರಿಂಚಿ ಎಂದು ವಿಷ್ಣು ಸಂಭವನೆಂದಲೂ ಕರೀತಾರೆ ನನಗೆ ಗೊತ್ತಿಲ್ವ ಸನಾತನ ಅಜಂ ವಿಷ್ಣುಂ ವಿರಿಂಚಿಂ ವಿಷ್ಣು ಸಂಭವಂ ವಿಶ್ವವ್ಯಾಪಕನು ವಿಷ್ಣುವಿನ ಸ್ತಂಭವನು ಅಂಥೇಳಿ ಕೂಡ ನನ್ನನ್ನು ಕರೀತಾರೆ ನಿನಗೆ ಗೊತ್ತಿಲ್ವಾ ವಿಶ್ವಾತ್ಮನ ವಿಧಾತಾರಂ ಧಾತಾರಂ ಪಂಕಜೇ ಕ್ಷಣಂ ಕಮರ್ಥ ಭಾಷಸೇ ಮೋಹಾತ್ ವಕ್ತು ಸತ್ವರಂ ಕೇವಲ ಮೋಹಕ್ಕೆ ಸಿಲುಕಿದವನಾಗಿ ಮೋಹಾತ್ ಸರ್ವ ಪ್ರಪಂಚ ಸ್ವರೂಪನಾಗಿಯೂ ಎಲ್ಲದಕ್ಕೂ ನಿರ್ಮಾತೃವಾಗಿಯೂ ಕಮಲದಂತೆ ಕಣ್ಣುಳ್ಳವನು ಧಾತೃವಾದಂತಹ ನನ್ನನ್ನು ಹೀಗೆ ಏನೆಂದು ಮಾತಾಡಿಸ್ತಿದ್ದೀನಿ ನೀನು ವಿಶ್ವಾತ್ಮಾನಂ ವಿಧಾತಾರಂ ಧಾತಾರಂ ಪಂಕಜೆ ಕ್ಷಣಂ ಕಮಲದಂತೆ ಕುರಿತು ಈ ರೀತಿಯಾಗಿ ಏನೆಂದು ಮಾತಾಡಿಸ್ತಿದ್ದೀಯ ನೀನು ಇದಕ್ಕೆ ಬೇಗ ಉತ್ತರವನ್ನು ಕೊಡು ಕಮರ್ಥಂ ಭಾಷಸೆ ಮೋಹಾತ್ ಭಕ್ತ ಸತ್ವರಂ ಬೇಗನೆ ನನ್ನನ್ನು ಮಗನೇ ಅಂತ ಕರಿತಾ ಇದ್ದೀಯ ಅಲ್ಲಯ್ಯ ನಾನೀ ಜಗತ್ತನ್ನೇ ಸೃಷ್ಟಿ ಮಾಡತಕ್ಕಂಥವನು ವೇದೋ ಮಾಂ ವಕ್ತಿಮಂ ನಿ ಸ್ವಯಂಭುವಂ ಅಜಂ ವಿಭುಂ ಪಿತಾಮಹಂ ಸ್ವರಾಜ ಪರಮೇಷ್ಠಿ ನಮನು ಪರಮೇಷ್ಠಿನಮುತ್ತಮಂ ವೇದವೂ ಸಹ ನಿಯಮದಿಂದ ವಿಧಿಯಿಂದ ನನ್ನನ್ನು ಸ್ವಯಂಭೂ ತಾನಾಗಿಯೇ ಅಂದರೆ ಬೇರೊಂದು ಕಾರಣವಿಲ್ಲದೆ ಹುಟ್ಟಿದವನು ಅಜ್ ಸ್ವಯಂಭುವಂ ಅಜಂ ವಿಭುಂ ಹುಟ್ಟಿಲ್ಲದವನು ವಿಭು ಎಲ್ಲೆಡೆಯೂ ಇರತಕ್ಕಂಥವನು ವಿಶ್ವಸ್ಮನ್ ಅಥವಾ ವಿಶ್ವೇ ಎಲ್ಲ ಕಡೆಯಲ್ಲಿಯೂ ಭೂ ಭೂಯತೆ ಇವು ಇರುವವನು ಅಂತೇಳಿ ಪಿತಾಮಹ ಸ್ವರಾಟ್ ಸ್ವಯಂ ಪ್ರಕಾಶವುಳ್ಳವ ಪರಮೇಷ್ಠಿ ಉತ್ತಮನಾದಂಥವನು ಶ್ರೇಷ್ಠ ಸ್ಥಾನದಲ್ಲಿರ್ತಕ್ಕಂಥವನು ಪರಮೇ ಸ್ಥಿತ ಪರಮೇಷ್ಠಿ ಪರಮೇ ಸ್ಥೀಯ ಮಾನ ಬಹಳ ಉನ್ನತವಾದ ಸ್ಥಾನದಲ್ಲಿ ಸತ್ಯಲೋಕದಲ್ಲಿ ಇರತಕ್ಕಂಥವನು ಅಂಥೇಳಿ ನನ್ನನ್ನು ವೇದಗಳು ಕೂಡ ಹೊಗಳುತ್ತವೆ ಅಂಥದ್ರಲ್ಲಿ ನೀನು ಯಾಕೆ ಹೀಗೆ ಹೇಳ್ತಾ ಇದ್ದೀಯಾ ನನ್ನನ್ನು ಮಗನೇ ಅಂಥೇಳಿ ಅಂತ ಕೇಳ್ತಾನೆ ಬ್ರಹ್ಮ ಇತ್ಯಾಕರ್ಣ್ಯ ಹೈರ್ವಾಕ್ಯಂ ಮಮ ಕ್ರುದ್ಧೋ ರಮಾ ಪತಿ ಸೋಪಿ ಮಾಮಹ ಜಾನೇ ತ್ವಾಂ ಕರ್ತಾರಂತಿ ಲೋಕತಃ ಹೀಗೆ ನನ್ನ ಮಾತನ್ನು ಕೇಳಿ ಲಕ್ಷ್ಮೀದೇವಿಯ ವಲ್ಲಭನಾದಂತಹ ಶ್ರೀಹರಿಯು ರಮಾಪತಿಯ ಅಂತಹ ಶ್ರೀಹರಿಯು ಕುಪಿತನಾಗಿ ಕ್ರುದ್ಧ ನಾನೂ ಜನರ ಮುಖಾಂತರ ನೀನು ಎಂದು ಕೇಳಿ ಬಲ್ಲೆನು ಮಾಂ ಆಹಾ ಜಾನೆ ನಾನು ತಿಳಿದಿದ್ದೇನೆ ತ್ವಾಂ ಕರ್ತಾರಮಿತಿ ಲೋಕತಃ ಜನರ ಕೇಳಿದ್ದೇನೆ ಎಂದು ನನ್ನನ್ನು ಕುರಿತು ಹೇಳ್ತಾನೆ ಬ್ರಹ್ಮನನ್ನು ಕುರಿತು ಹೇಳ್ತಾನೆ ವಿಷ್ಣು ಅಂದರೆ ಇದು ಮೊದಲಿನ ಕತೆ ಹೇಳುವಂಥದ್ದು ಈಗ ಸೃಷ್ಟಿಯಾಗ್ತಾ ಉಂಟಷ್ಟೇ ಇದು ಹಿಂದಿನ ಕಲ್ಪದಲ್ಲಿ ಹೋದ ಕಲ್ಪದಲ್ಲಿ ಕೂಡ ಇದೇ ರೀತಿ ಸೃಷ್ಟಿಯಾಗಿತ್ತಲ್ಲ ಆವಾಗ ಜನರು ನಿನ್ನನ್ನು ಹೀಗೆ ಹೇಳ್ತಾ ಇದ್ರು ಅಂತೇಳಿ ನನಗೂ ಗೊತ್ತುಂಟು ಅಂಥೇಳಿ ವಿಷ್ಣು ಹ್ಞೂ ಯಾಕಂದರೆ ಕಾಲಚಕ್ರ ಅಂತಕ್ಕಂಥದ್ದು ಒಮ್ಮೆ ಪ್ರಳಯ ಆದಮೇಲೆ ಸೃಷ್ಟಿ ಸೃಷ್ಟಿ ಆದಮೇಲೆ ಪ್ರಳಯ ಆಗ್ತಾಯಿರ್ತದೆ ಹಾಗಾಗಿ ಈ ಪ್ರಳಯದ ನನ್ ಮಹಾಪ್ರಳಯದ ನಂತರ ಈಗ ಸೃಷ್ಟಿ ಆಗ್ತಾಯಿದೆ ಈಗಾಗಲೇ ಶಿವ ಶಿವಶಕ್ತಿಯರಿಂದ ವಿಷ್ಣು ಸಮತ್ಪನ್ನನಾಗಿ ಆಮೇಲೆ ಬ್ರಹ್ಮನ ಉತ್ಪತ್ತಿ ಆಯಿತು ಈಗ ಜನರಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಜನರ ಸೃಷ್ಟಿ ಈ ಸಲ ಆಗಲಿಲ್ಲ ಮೊದಲಿನ ಕಲ್ಪದಲ್ಲಿ ಆಗಿರ್ತಕ್ಕಂಥದ್ದನ್ನು ಮೊದಲ ಸೃಷ್ಟಿ ಅದಕ್ಕಿಂತ ಮೊದಲಿನ ಹಿಂದಿನ ಸೃಷ್ಟಿಯ ವಿಚಾರವನ್ನು ಹೇಳ್ತಾ ಇದೆ ಜನರು ಹೀಗೆ ಕರೀತಾರೆ ಅಂತ ನನಗೆ ಗೊತ್ತುಂಟು ಕೇಳಿಬಲ್ಲೆ ನಾನು ಜನಗ ಬಾಯಿಂದಲೂ ಕೂಡ ನೀನು ಏನು ಸೃಷ್ಟಿ ಕರ್ತ ಅಂಥೇಳಿ ಅಂತೇಳಿ ಶ್ರೀಹರಿ ಹೇಳ್ತಾನೆ ಕೋಪದಲ್ಲಿ ವಿಷ್ಣುರ್ವಾಚ ಕರ್ ಕರ್ತುಂಧರ್ತುಂ ಭವಾನಂಗಾಧವತೀರ್ಣೋ ಮಮ್ಮ ಅವ್ಯಯಾತ್ ವಿಸ್ಮೃತಿ ಜಗನ್ನಾಥ ನಾರಾಯಣಮನಾಮಯಂ ಓ ಚದುರ್ಮುಖೇ ನೀನು ಈ ಜಗತ್ತನ್ನು ಸೃಷ್ಟಿಸಲು ರಕ್ಷಿಸಲು ನಾಶರಹಿತವಾದ ನನ್ನ ಅಂಗದಿಂದ ಹುಟ್ಟಿದೆಯಲ್ವಾ ಹ್ಞೂ ಜಗತ್ತಿಗೆಲ್ಲ ಪ್ರಭು ನಿರಾಮಯನೂ ಆದ ನಾರಾಯಣನಾದ ನನ್ನನ್ನೇ ಮರೆತಿಯಾ ವಿಸ್ಮೃತಃ ಸಿ ಜಗನ್ನಾಥ ನಿಷ್ಕಲ್ಮಷನಾದ ನನ್ನನ್ನು ಮರೆತಿಯ ಪರಿಶುದ್ಧನಾದ ನನ್ನನ್ನು ನನ್ನಿಂದಲೇ ನೀನು ಹುಟ್ಟಿದೀಯ ಅಂಥೇಳಿ ಮರೆತೀಯ ನೀನು ಭವಾನ್ ಅಂಗಾದ ನನ್ನ ಅಂಗದಿಂದಲೇ ಹುಟ್ಟಿದೆಯಲ್ವ ನೀನು ನನ್ನನ್ನು ಅಭೀಕಮನದಿಂದ ಮರೆತೋಯ್ತ ಪುರುಷ ಪರಮಾತ್ಮನ ಪುರುಹೂತಂ ಪುರುಷು ತಂ ವಿಷ್ಣುಮಚ್ಯುತೀಶಾನ ಪ್ರಭವೋದ್ಭವಂ ನೋಡಿ ಇವನೇ ವಿಷ್ಣು ಅಂತೇಳಿ ಅವನಿಗೆ ಗೊತ್ತಾಗಲಿಲ್ಲ ವಿಷ್ಣು ಸಂಭವ ಅಂತೇಳಿ ನನ್ನನ್ನು ಕರೀತಾರೆ ಅಂತ ನನಗೆ ಗೊತ್ತಿಲ್ಲ ಅಂತೇಳಿ ಬ್ರಹ್ಮ ಕೇಳಿದ್ದು ನಾನು ವಿಷ್ಣು ಸಂಭವ ಅಂತೇಳಿ ಆದರೆ ಇವನೇ ವಿಷ್ಣು ಅಂತ ಬ್ರಹ್ಮನಿಗೆ ಗೊತ್ತಾಗಲಿಲ್ಲ ಆಗ ವಿಷ್ಣು ನೆನಪಿಸ್ತಾನೆ ನನ್ನನ್ನು ಮರೆತಿಯಾನೇನು ನಾನು ಪುರುಷಂ ಪರಮಾತ್ಮಾನಂ ನಾನು ಪುರುಷನು ಪರಮ ಪುರುಷನು ಪರಮಾತ್ಮನು ಪುರುಹೂತಂ ಪುರುಷ್ಠುತ ಎಲ್ಲರಿಗಿಂತಲೂ ಮೊದಲು ಆಹ್ವಾನಿಸಲ್ಪಡ್ತಕ್ಕಂಥವನು ಪುರು ಹೂತಂ ಆಹೂತನ ಅದನ್ನು ಪುರುಷ್ಟುತಂ ಪುರುಷು ತಮ್ ಚೆನ್ನಾಗಿ ಸ್ತುತಿ ಮಾಡಲ್ಪಡತಕ್ಕಂಥವನು ಎಲ್ಲರಿಂದಲೂ ಪುರು ಅಂದರೆ ಚೆನ್ನಾಗಿ ಸ್ತುತಂ. ಹಾಗೆ ಪುರುಷು ತಮ್ ಅಂತೇಳಿ ಆಯಿತು ಸೇರಿಯಾಗಿ ಹೋಗೋದು ರೇಫ ಬಂದ ಕಾರಣ ಅಲ್ಲಿ ಸ್ತೂ ಇದ್ದದ್ದು ಸ್ಟೂ ಆಯಿತು ಪುರುಷ್ಠುತ ಪುರು ಸ್ತುತಂ ಬೇರೆ ಬೇರೆ ಆದರೆ ಒಟ್ಟು ಸೇರುವಾಗ ರು ಅಂತೇಳಿರುವ ಕಾರಣ ಅಲ್ಲಿ ಸ್ಟೂ विष्णुच्युतम ईशानम विश्व प्रभवोद्भव विष्णुअच्युतम ईशानम जगत्ति सृष्टि अथ हुटल कारणभूत आगिर्तकंध नारायण महाबा सर्व्यापकमदमस्म हि प्रसूत नात्र संशय शर्व्यापहाबाईन नारायणनादंथ ನಾನಲ್ಲ ಮತ್ತೆ ಯಾರಿದ್ದಾರೆ ನನ್ನಾಭಿಪದ್ಮತಃ ತ್ವ ಹಿ ಪ್ರಸೂತಃ ನಾತ್ರ ಸಂಶಯಃ ನೀನು ಖಂಡಿತವಾಗಿಯೂ ನನ್ನ ನಾಭಿಯಿಂದ ಹೊರ ಹೊರಟ ಕಮಲದಿಂದ ಹುಟ್ಟಿದವನೇ ಈ ವಿಷಯದಲ್ಲಿ ಸಂಶಯ ಇಲ್ಲ ಅಂತೇಳಿ ಹೇಳ್ತಾನೆ ತವಾಪರಾಧೋ ನಾಸ್ತ್ಯತ್ರ ತ್ವಯಿ ಮಾಯಾ ಕೃತ ಶೃಣು ಸತ್ಯಂ ಚತುರ್ಭಕ್ತ ಸರ್ವೇ ದೇವೇಶ್ವರೋ ಓ ಚತುರ್ಮುಖೇ ಇಲ್ಲಿ ನಿನ್ನ ತಪ್ಪೇನೂ ಇಲ್ಲ ನನ್ನ ಮಾಯೆಯ ಫಲ ಸತ್ಯವಾಗಿ ಹೇಳ್ತೇನೆ ಕೇಳು ನಾನೇ ಎಲ್ಲ ದೇವತೆಗಳಿಗೂ ಒಡೆಯನು ಸರ್ವದೇವೇಶ್ವರೋ ಹಿ ಅಹಂ ವಿಷ್ಣು ಹಾಗೆ ಹೇಳ್ತಾನೆ ಅವನು ಕೂಡ ಶಿವನ ಸ್ಮರಣೆಯನ್ನು ಇಲ್ಲಿ ಮಾಡುವುದಿಲ್ಲ ಪರ ಪರಮಾತ್ಮನ ಮೂಲ ತತ್ವದ ಸ್ಮರಣೆ ಮಾಡುವುದಿಲ್ಲ ನಾನೇ ಅಂತೇಳಿ ಹೇಳ್ತಾನೆ ಕರ್ತಾ ಹರ್ತ ಚ ಭರ್ತಾ ಚಮ ಯಾಸ್ತಿ ಸಮ ವಿಭು ಪರಂ ಬ್ರಹ್ಮ ಪರಂ ತತ್ವ ಪಿತಾಮಹ ಯಾ ಪಿತಾಮಹನೇ ನಾನೇ ಕರ್ತೃ ಹರ್ತೃ ಸಂವರಿಸತಕ್ಕಂಥ ನಾನೇ ಭರ್ತೃ ಪೋಷಿಸ್ತಕ್ಕಂಥದ್ದು ನಾನೇ ಕರ್ತೃ ಅಂದರೆ ಸೃಷ್ಟಿಕರ್ತ ಹರ್ತ ಅಂದರೆ ಲಯಕರ್ತ ಭರ್ತ ಅಂದರೆ ಸ್ಥಿತಿಕರ್ತ ಮೂರು ಕೂಡ ನಾನೇ ನನಗೆ ಸರಿಸಮನ ಆದಂಥ ವಿಭುವು ಇಲ್ಲ ಓ ನಾನೇ ಪರಬ್ರಹ್ಮ ಪರಂ ಅಹಮೇವ ಪರಂ ತತ್ವ ನಾನೇ ಅಂತೇಳಿ ಹೇಳ್ತಾನೆ ಪರಂಜ್ಯೋತಿಯೂ ನಾನೇ ಅಹಮೇವ ಪರಂಜ್ಯೋತಿ ಪರಮಾತ್ಮ ತ್ವಹಂ ವಿಭು ಅದ್ಯ ದೃಷ್ಟು ತಂವ ಜಗತ್ಯಸ್ಚರ ತತ್ತಿ ಚುರ್ವಕ್ಸರ್ವನ್ಮಯ್ಯ ಇತ ಮಯ ಸೃಷ್ಟ ವ್ಯಕ್ತ ಚದುರ್ವಿಶತಿಕರಾತ್ಮನಿ ಪ್ರಪುಚಲಿ ಕಂಡಿದ ದೃಷ್ಟು ಸ್ಥಾವರ ಜಮಕವಾಂತ ಜಗತಿ ಅಸ್ಚರ ಚರ ಅಚರ ಜಂಗಮಸ್ಥಾವರ ಆಚಾರ ಅಂದರೆ ಜಂಗಮ್ ಸಂಚಾರ ಇರತಕ್ಕಂಥದ್ದು ಆಚಾರ ಅಂದರೆ ಸ್ಥಿರವಾಗಿರ್ತಕ್ಕಂಥದ್ದು ಸ್ಥಾವರ ಅಂತಹ ಯಾವುದೆಲ್ಲ ವಸ್ತು ಜಗತ್ತಿನಲ್ಲಿ ಉಂಟು ಅದೆಲ್ಲವೂ ನಾನೇ ಅಂತಳಿತೀಳಿ ತತ್ತದ್ವಿಧ್ಯ ಚತುರ್ವಕ್ಂ ವಕ್ತ ಸರ್ವಂ ಮನ್ಮಯ ಅವೆಲ್ಲವೂ ನನ್ನಿಂದಲೇ ಕೂಡಿರುವಂಥದ್ದು ಅಂತ ತಿಳಿತೀಳಿ ಮೊದಲು ನಾನು ಅವ್ಯಕ್ತವನ್ನು ಇಪ್ಪತ್ನಾಲ್ಕು ತತ್ವಗಳನ್ನು ಸೃಷ್ಟಿಸಿದೆ ಮಯಾ ಸೃಷ್ಟಂ ಪುರಾ ಅವ್ಯಕ್ತಂ ಚತುರ್ವಿಶತಿ ತತ್ವಕಂ ನಿತ್ಯಣವೋ ಬಾ ಸೃಷ್ಟ ಕ್ರೋಧಭಯದ ಪ್ರಭಾವ್ಚ ಭಾನೀಲೆಯ ಅವುಗಳಲ್ಲಿ ಏಕೋಪ ಹೆದರಿಕೆ ಮೊದಲಾದ ಕಾರಣಗಳಾದ ಅಣುಗಳು ಯಾವಾಗಲೂ ನೆಲೆಸಿರ್ತವೆ ನಿತ್ಯಂ ತೇಷು ಅಣವ ಬದ್ಧ ಸೃಷ್ಟ ಕ್ರೋಧಭಯದ ಪ್ರಭಾವಶ್ಚವಾನ್ ಅಂಗಾನ್ಯೇಕಾನೇಹ ಲೀಲೆಯ ಅವುಗಳ ಪ್ರಭಾವದಿಂದಲೇ ನೀನು ಕೂಡ ಹಾಗೆ ಇತರ ಅಂಗಗಳು ಕೂಡ ಹುಟ್ಟಿದವು ನಾನೇ ಲೀಲೆಯಿಂದ ಬುದ್ಧಿಯನ್ನು ಅದರಲ್ಲಿ ಮೂರು ವಿಧವಾದ ಅಹಂಕಾರವನ್ನು ಸೃಷ್ಟಿಸಿದೆನು ಸೃಷ್ಟಾ ಬುದ್ಧಿರ್ಮಯ ತಸ್ಯ ಅಹಂಕಾರಸ್ತ್ರ ತನ್ಮಾತ್ರ ಪಂಚಕಸ್ಮನ ದೇಹೇಂದ್ರಿಯಣಿ ಚ ಆ ಅಹಂಕಾರದಿಂದ ಅಹಂಕಾರದಿಂದ ಐದು ತನ್ಮತ್ರಗಳು ಶಬ್ದಸ್ಪರ್ಶ ರೂಪರಸಗಂಧ ಆಮೇಲೆ ಇಂದ್ರಿಯಣಿ ದೇಹ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಆಕಾಶಾದಿ ಪಂಚಭೂತಗಳು ಆಕಾಶಾಧಿ ಈ ಆಕಾಶಾದೀನಿ ಭೂತಾ ಭೌತಿಕ ಚಲೀಲ ಭೌತಿಕವಾದ ಪಾಂಚಭತಿಕ ವಸ್ತುಗಳು ಪಂಚಭೂತಗಳು ಅವುಗಳಿಂದ ಪಾಪುನ ಪಾಂಚಭತಿಕ ವಸ್ತುಗಳು ಇವುಗಳನ್ನೆಲ್ಲ ನನ್ನ ಲೀಲಿನಿಂದಲೇ ಸೃಷ್ಟಿಸಿದೆ ಇತಿ ಬುದ್ಧ್ವಾ ಪ್ರಜಾನಾಥ ಶರಣಂ ವ್ರಜಮೇ ವಿಧೇ ಈ ರೀತಿಯಾಗಿ ಚೆನ್ನಾಗಿ ತಿಳ್ಕೊಂಡು ನನಗೆ ಶರಣಾಗುತ್ತನಾಗೂ ನಾನೆಲ್ಲ ತಂತ್ರಗಳಿಂದಲೂ ನಿನ್ನನ್ನು ಖಂಡಿತವಾಗಿ ಕಾಪಾಡ್ತೇನೆ ಅಂತೇಳಿ ಹೇಳ್ತಾನೆ ವಿಷ್ಣು ಅಹಂತ್ವಾಂ ಸರ್ವ ಸರ್ವದುಃಖೇಭ್ಯೋ ರಕ್ಷಿಷ್ಯಾ ನ ಸಂಶಯೋ ಆಗ ಬ್ರಹ್ಮನಿಗೆ ಕೋಪ ಬರ್ತದೆ आग ब्रह्म वचस्तस्य ब्रह्मा क्रोध ब्रह्म क्रोधसम को वर्त ಸ್ಯಾ ಅಬ್ರುವಂ ಮಾಯಾವಿಮೋಹಿತ ಹೀಗೆಂದು ನುಡಿದಂಥ ಆತನ ಮಾತನ್ನು ಕೇಳಿ ಇತಿ ವಚಃ ತಸ್ಯ ಬ್ರಹ್ಮ ಕ್ರೋಧ ಸಮನ್ವಿತ ಬ್ರಹ್ಮನಾದ ನಾನು ಕ್ರೋಧ ಸಮನ್ವಿತನಾಗಿ ಕೋಪ ಉಂಟ ಉಂಟಾಯಿತು ನನಗೆ ಕೋಪದಿಂದ ಕೂಡಿ ಕೋವಾ ತ್ವ ಇತಿ ಸಂಭರ್ ಸ್ಯಾ ಅಬ್ರವಂ ಮಾಯಾವಿಮೋಹಿತ ಮಾಯೆಯನ್ನು ಮೋಹಿತನಾದ ನಾನನ್ನು ಅವನನ್ನು ನೀನು ಯಾರು ಅಂತೇಳಿ ಗದರಿಸಿ ನೋಡಿದೆ ಯಾರಯ್ಯ ನೀನು ಕಿಮರ್ಥಂ ಭಾಷಸೆ ಭೂರಿ ಬಹು ಅನರ್ಥಕರಂ ವಚ ಸುಮ್ಮನೆ ಯಾಕೆ ಈ ರೀತಿ ಅನರ್ಥವನ್ನು ಉಂಟು ಮಾಡ್ತಕ್ಕಂಥ ಮಾತುಗಳನ್ನು ಬಹುವಾಗಿ ಹರಡುತ್ತಾ ಇದೆಯಾ ಹರಟುತ್ತಾ ಇದ್ದೀಯಾ ಹ್ಞೂ ಮಾತಾಡ್ತಾ ಇದ್ದೀಯಾ ನಾ ಈಶ್ವರಸ್ತ್ವಂ ಪರಂ ಬ್ರಹ್ಮ ಕರ್ತಾ ಭವೇತ್ತವ ನೀನೇನು ಈಶ್ವರನೇ ಪರಬ್ರಹ್ಮನೇ ನಿನ್ನನ್ನು ಸೃಷ್ಟಿಸಿದವನು ಮತ್ತೊಬ್ಬನಿರಬೇಕಷ್ಟೇ ಅಂತೇಳಿ ಕೇಳ್ತಾನೆ ನಾ ಈಶ್ವರಸ್ಥಂ ಪರಂ ಬ್ರಹ್ಮ ಕಶ್ಚಿತ್ ಕರ್ತಾ ಭವೇಯುತ್ತವ ನಿನಗೂ ಕೂಡ ಇನ್ನೊಬ್ಬ ಇದ್ದಾನೆ ಸೃಷ್ಟಿಕರ್ತ ಮಾಯೆಯ ಮೋಹಿತಶ್ಚಾಹಂ ಯುದ್ಧಂಚಕ್ರೆ ಸುಧಾರುಣಂ ಹರಿಣ ತೇನ ವೈ ಸಾರ್ಧಂ ಶಂಕರಸ್ಯ ಮಹಾಪ್ರಭೋ ಮಹಾಪ್ರಭುವಾದ ಶಂಕರನ ಶಿವನ ಮಾಯೆಯಿಂದ ಮೋಹಿತ ಪರಬ್ರಹ್ಮನ ಮಾಯೆಯಿಂದ ಮೋಹಿತನಾಗಿ ನಾನಾ ಶ್ರೀಹರಿಯೊಡನೆ ಬಹು ಭಯಂಕರವಾದ ಯುದ್ಧವನ್ನು ಮಾಡಿದೆ ಮಾಯಾಮೋಹಿತ ಚಹಂ ಯುದ್ಧಂಚಕ್ರೆ ಸುಧಾರುಣಂ ದಾರುಣವಾದ ಯುದ್ಧವನ್ನು ಹರಿಣ ತೇನ ಆ ಹರಿಯೊಂದಿಗೆ ಸಾರ್ಧಂ ಅವನೊಂದಿಗೆ ಸಾರ್ಧಂ ಸಾಕಂ ಸಮಲ್ಲವೂ ಕೂಡ ತೃತೀಯ ವಿಭ್ಯಕ್ತಿ ಉಪಯೋಗ ಮಾಡಬೇಕು ಇದು ಬಂದಾಗ ಹರಿಣಾ ಸಹ ಹರಿಣ ಸಾರ್ಧಂ ಹರಿಣ ಸಾಕಂ ಹರಿಣ ಸಮಂ ಎಲ್ಲದರ ಅರ್ಥ ಒಂದೇ ಒಟ್ಟಿಗೆ ಜೊತೆಗೆ ಅಂಥೇಳಿ ಸಾಕಂ ಸಮಂ ಸಾರ್ಧಂ ಸಹ ಅಂಥೇಳಿ ಅದರ ತೃತೀಯ ತೃತೀಯ ವಿಭಕ್ತಿ ಅದರ ಒಟ್ಟಿಗೆ ಇರತಕ್ಕಂಥ ಶಬ್ದಕ್ಕೆ ಉಪಯೋಗ ಮಾಡಬೇಕು ತೇನ ಸಹ ತೇನ ಸಾರ್ಧಂ ತೇನ ಸಾಕಂ ತೇನ ಸಮಮ್ ಅಂಥೇಳಿ ಈ ನಾಲ್ಕು ಅವ್ಯಯಗಳಿಗೆ ಹಾಗಾಗಿ ಹರಿಯೊಂದಿಗೆ ಶಂಕರನ ಮಹಾಮಾಯೆಯಿಂದಾಗಿ ಹರಿಯೊಂದಿಗೆ ಯುದ್ಧ ಮಾಡಿದೆ ಬಹುದಾರುಣವಾದ ಯುದ್ಧ ಏಮ ಹರೇ ಎಷ್ಟಾಸೀತ್ ಸಂಗರೋ ರೋಮಹರ್ಷಣ ಪ್ರಳಯಾರ್ನವಮಧ್ಯೇತು ರಜಸಾಬದ್ಧವೈರೋ ಈ ರೀತಿಯಾಗಿ ಆ ಪ್ರಳಯ ಕಾಲದಲ್ಲಿ ಪ್ರಳಯ ಜಲದಲ್ಲಿ ಮಹಾಸಾಗರ ಪ್ರಳಯ ತಾನೇ ತಾನಾಗಿ ವ್ಯಾಪಿಸಿರ್ತಕ್ಕಂಥ ಮಹಾಸಾಗರದ ನಡುವೆ ರಜೋಗುಣಕ್ಕೆ ವಶರಾಗಿ ಬಹುದ್ವೇಷದಿಂದ ಹೊಡೆದಾಡುತ್ತಾ ಇರತಕ್ಕಂಥ ನಮ್ಮ ಇರುವ ಮೈ ನವಿರೇಳುವಂತಹ ಭಾರೀ ಯುದ್ಧ ನಡೆಯಿತು ರೋಮಹರ್ಷಣ ಎನ್ನರೆ ಲಿಂಗ್ ಅಭವತ್ ಆವಯೋ ಪುರಃ ಅಭವತ್ ಅವಯೋ ಆವಯೋ ಪುರಃ ನಮ್ಮ ಎದುರಿಗೆ ಆವಾಗ ಈ ನಡುವೆ ಒಂದು ಲಿಂಗ ಅಭವತ್ ಉಂಟಾಯಿತು ವಿವಾದ ಶಮನಾಥಂ ಹಿ ಪ್ರಬೋಧಾರ್ಥಂ ತಥಾ ವಯೋ ಈ ಮಧ್ಯೆ ನಮ್ಮೀರುವರೆಗೂ ಉಂಟಾದ ಜಗಳವನ್ನು ಪರಿಹರಿಸಲು ಎಂಬಂತೆ ನಮ್ಮನ್ನು ಈ ಮಾಯನ್ನು ಎಚ್ಚರಿಸಲು ಎಂಬಂತೆ ನಮ್ಮೆದುರಿಗೆ ಲಿಂಗವೊಂದು ಆವಿರ್ಭವಿಸಿತು ಜ್ವಾಲಮಾಲ ಜ್ವಾಲ ಮಾಲಾ ಸಹಸ್ರಾಢ್ಯಂ ಕಾಲಶೋಪಮಂ ಕ್ಷಯವೃದ್ಧಿ ನಿರ್ಮುಕ್ತ ಆಧಿಮಧ್ಯಾವರ್ಜಿತ ಆ ಲಿಂಗ ಹೇಗಿತ್ತು ಜ್ವಾಲ ಜ್ವಾಲಮಾಲ ಸಹಸ್ರಾಢ್ಯಂ ಅಲೆ ಅಲೆಯಾಗಿ ಹೊರಡ್ತಾ ಹೊರ ಹೊರಡ್ತಾ ಇರ್ತಕ್ಕಂಥ ಸಹಸ್ರಾರು ಜ್ವಾಲೆಗಳನ್ನು ಚೆಲ್ಲುತ್ತಾ ಕಾಲಾನಲ ಶತೋಪಮಂ ಪ್ರಳಯ ಕಾಲಾಗ್ನಿಗಳು ನೂರಾರು ಸೇರಿದಂತೆ ಉಜ್ವಲವಾಗಿ ಬೆಳಗುತ್ತಾ ಕ್ಷಯವೃದ್ಧಿವಿನಿರ್ಮುಕ್ತ ಯಾವುದೇ ಕ್ಷಯವೃದ್ಧಿಗಳಿಲ್ಲದೆ ನಾಶ ಬೆಳವಣಿಗೆಗಳಿಲ್ಲದೆ ಆದಿ ಮಧ್ಯಾಂತಗಳಿಲ್ಲದೆ ಏರು ತಗ್ಗುಗಳಿಲ್ಲದೆ ಆದಿ ಮಧ್ಯಾಂತವರ್ಜಿತ ಅನೌಪಮ್ಯಂ ಅನಿರ್ದೇಶ್ಯಂ ಅವ್ಯಕ್ತಂ ವಿಶ್ವಸಂಭವಂ ತಸ್ಯ ಜ್ವಾಲ ಸಹಸ್ರೇಣ ಮೋಹಿತೋ ಭಗವಾನ್ ಹರಿಹಿ ಯಾವುದೊಂದರೊಡನೆಯೂ ಹೋಲಿಸಲು ಅಸಾಧ್ಯವಾದುದಾಗಿ ಅನೌಪಮ್ಯಂ ಉಪಮೆ ಇಲ್ಲದ್ದಾಗಿ ಅದಕ್ಕೆ ಬೇರೆ ಹೋಲಿಕೆ ಇಲ್ಲದ್ದಾಗಿ ಅನಿರ್ದೇಶ್ಯಂ ಅವ್ಯಕ್ತಂ ಇದು ಹೀಗೆ ಅಂಥೇಳಿ ಅದನ್ನು ನಿರ್ದೇಶಿಸಲಿಕ್ಕೆ ಸಾಧ್ಯವಿಲ್ಲದೆ ಅವ್ಯಕ್ತಂ ಹಾಗೂ ಅವ್ಯಕ್ತವಾಗಿರತಕ್ಕಂಥದ್ದು ಎನಿಸಿಕೊಂಡು ಅವ್ಯಕ್ತವೆನಿಸಿಕೊಂಡು ವಿಶ್ವ ಸಂಭವಂ ಈ ಪ್ರಪಂಚಕ್ಕೆಲ್ಲ ಕಾರಣವೆನಿಸಿ ಅದು ಬೆಳಗ್ತಾ ಇತ್ತಂತೆ ಆವಾಗ ತಸ ಜ್ವಾಲಾಸಹಸ್ರೇಣ ಮೋಹಿತ ಭಗವಾನ್ ಹರಿಹಿ ಜ್ವಾಲಾಮಯವಾದ ಲಿಂಗದ ಸೀಮಾತೀತವಾದ ಪ್ರಭೆಯಿಂದ ಮೋಹಿತನಾಗಿ ಆ ಭಗವಂತನಾದ ವಿಷ್ಣುವು ತನ್ನಂತೆಯೇ ಮೋಹಿತನಾದ ನನ್ನನ್ನು ಕುರಿತು ಹೇಳ್ತಾನೆ ಮೋಹಿತಂ ಚಾಹ कि स्पर्धस अधुना आगतस्तु तृतीयोत्रता युद्धमावयो वो यातक नोराट क्षण स्पर्दी स्पर्धमता इले नोड़ मूर नो बंदे नम नमी बुद्ध साकुअल हेतने कुत एवात्रूता परीक्षा वो परीक्षा वो अग्निसंभव अधो गमश्याम्यनल स्तंभ स्तंभ से ಪರೀಕ್ಷಾ ಪ್ರಜಾನಾಥ ತೈ ವಾಯುವೇಗ ಭವಾನೂರ್ಧ್ವಂ ಪ್ರಯತ್ನ ಗಂಟು ಅರ್ಹಿ ಸತ್ವರಂ ನೀಳವಾದ ಜ್ವರಗಳನ್ನು ಕಕ್ಕುತ್ತಾ ಇರತಕ್ಕಂತಹ ಈ ಇಲ್ಲಿ ಹೇಗೆ ಸಂಭವಿಸಿದೆ ಎನ್ನುವುದನ್ನು ನೋಡೋಣ ಪರೀಕ್ಷಿಸಿ ಮಾಡೋ ಪರೀಕ್ಷೆ ಮಾಡೋಣ ಓ ಪ್ರಜಾಪತಿಯೇ ಪ್ರಜಾನಾಥನೆ ಅಸದೃಶವಾದ ಈ ಅನಲಸ್ತಂಭದ ಕೆಳಗೆ ಅಧೋ ಗಮ್ಯಾ ಅನಲಸ್ತಂಭ ಅನುಪಮಸ ಇದಕ್ಕೆ ಸಮಾನವಾದ್ದಿಲ್ಲ ಅಂಥೇಳಿ ಇದಕ್ಕೆ ಸದೃಶವಾದಿಲ್ಲ ಅಸದೃಶ ಇದಕ್ಕೆ ಉಪಮ ಉಪಮೇ ಇಲ್ಲ ಅನುಪಮಸ್ಯ ಅನುಪಮವಾದಂತಹ ಈ ಸ್ತಂಭದ ಬುಡಕ್ಕೆ ವಾಯು ವೇಗದಿಂದ ನಾನು ಹೋಗ್ತೇನೆ ಪರೀಕ್ಷಿಸಿ ಮಾಡಲಿಕ್ಕೆ ನೀನು ಕೂಡ ಹಾಗೆಯೇ ಪರೀಕ್ಷಿಸಿ ಮಾಡಲಿಕ್ಕೆ ಬೇಗನೆ ಮೇಲೆ ಹೋಗು ಹ್ಞೂ ಊರ್ಧ್ವಂ ಪ್ರಯತ್ನೆಯನ್ನು ಗಂತು ಸತ್ವರಂ ಬ್ರಹ್ಮೋವಾಚ ಆಗ ಬ್ರಹ್ಮ ಹೇಳ್ತಾನೆ ಎಂ ವ್ಯಾಹೃತ್ಯ ವಿಶ್ವಾತ್ಮ ಸ್ವರೂಪಕಾಹಮಹ್ಯಾಶು ಹಂಸತ್ವ ಪ್ರಾಪ್ತವನ್ ಮುನೇ ಹೀಗೆ ಓ ನಾರದನೆ ಮುನಿಯೇ ಆ ವಿಶ್ವಾತ್ಮಕನಾದ ಹರಿ ನುಡಿದು ಆಗ ವಾರಹ ತಾಳಿದ ಹಂದಿಯ ರುಪವನ್ನು ತಾಳಿದ ನಾನು ಕೂಡ ಬೇಗನೆ ಹಂಸದ ರುಪವನ್ನು ಧರಿಸಿದೆ ವಾರಾಹಂ ಅಹಂ ಅಪಿ ಆಶು ಹಂಸ ತೃತಿ ಮಾ ಆಹುರ್ಹಂಸ ಹಂಸೋ ವಿರಾಡ್ತಿ ಹಂಸ ಹಂಸೇತಿ ಭವಿಷ್ಯತಿ ಅದು ಮೊದಲುಗೊಂಡು ನನ್ನನ್ನು ಹಂಸ ಹಂಸ ಅಂಥೇಳಿ ಕರೀತಾರೆ ಹಂಸ ಹಂಸ ಅಂಥೇಳಿ ಅವನು ನುಡೀತಾನೋ ಅವನು ಆಮೇಲೆ ಹಂಸವೇ ಆಗ್ತಾನೆ ಹಂಸ ಅಂದರೆ ಇಲ್ಲಿ ಹೇಳಿದ್ದು ಸೋಹಂ ಹಂಸಹ ಅವನೇ ನಾನು ಆಗ್ತಾನೆ ಅಂಥೇಳಿ ಪರಮಹಂಸ ಹಂಸ ಅಂಥೇಳಿ ಹಾಗೆ ಹಂಸ ಮಂತ್ರ ಅಂತೇಳಿ ಬಂತು ಸೋಹಂ ಹಂಸಹ ಅಂಥೇಳಿ ಅವನೇ ನಾನು ನಾನೇ ಅವನು ಅಂತೇಳಿ ಸುಶ್ವೇತೋ ಹಿ ಅನಲ ಪ್ರಖ್ಯೋ ವಿಶ್ವತಃ ಪಕ್ಷ ಸಂಯುತ ಮನೋನಿಲ ಜವೋ ಭೂತ್ವಾ ಗತೋರ್ಧ್ವಂಚೋರ್ಧ್ವತಃಪುರ ಒಳ್ಳೆಯ ಶುಭ್ರವಾದ ಬಣ್ಣವನ್ನು ತಡೆದು ಸುಶ್ವೇತಃ ಹಿ ಅನಲ ಪ್ರಖ್ಯೋ ಬೆಂಕಿಯಂತೆ ಬೆಳಗುತ್ತಾ ವಿಶ್ವತಃ ಪಕ್ಷ ಸಂಯುತ ಸುತ್ತಲೂ ಎಲ್ಲೆಡೆಯಲ್ಲಿ ರೆಕ್ಕೆಗಳನ್ನು ಹೊಂದಿ ಪಕ್ಷ ರೆಕ್ಕೆ ಮನೋ ಅನಿಲ ಜವೋ ಭೂತ್ವಾ ವಾಯುವೇಗ ಮನೋವೇಗಗಳಿಂದ ಕೂಡಿ ಗತ ಊರ್ಧ್ವಂಚರ್ಧ್ವಂ ಊರ್ಧ್ವತಃ ಊರ್ಧ್ವಂ ಪುರ ಮೇಲಕ್ಕೆ ಮೇಲಕ್ಕೆ ಮೇಲಿಂದ ಮೇಲಕ್ಕೆ ಬಹು ದೂರ ಹೋದೆ ವಿಶ್ವಾತ್ಮಕರ ಶ್ರೀಹರಿಯು ಆಗ ಬಹು ಬೆಳ್ಳಗಿ ಆಗಿ ಹೋದ ನಾರಾಯಣೋಪಿ ವಿಶ್ವಾತ್ಮಸು ಶ್ವೇತೋ ಅಭವತ್ ತದೋಜನವಿಸ್ತೀರ್ಣ ಶತಯೋಜನ ಮಾಯತಂ ಹಾಗೆ ಶ್ವೇತವರ ಅಂತ ಹೇಳಿದ್ವಿ ನೋಡಿ ಕಲ್ಪದ ಆಧಿ ಇದು ಆಗ ಐವತ್ತ ಇದೀಗ ಐವತ್ತಾರನೇ ಶ್ಲೋಕ ದಶಯೋಜನ ವಿಸ್ತೀರ್ಣ ಶತಯೋಜನಮಾಯತಂ ಹತ್ತು ಯೋಜನೆಗಳಷ್ಟು ಅದರ ದೇಹ ಅಡ್ಡ ಅಗಲವಿತ್ತಂತೆ ನೂರು ಯೋಜನೆಗಳಷ್ಟು ಉದ್ದವಾಗಿತ್ತಂತೆ ಆ ವರಾಹ ಆ ಶ್ರೀಹರಿದಂಥ ವರಾಹ ಕೃತಿ ಅದ್ಭುತ ಸ್ವರೂಪವನ್ನು ಅಂತ ಹೇಳಿ ಶ್ವೇತ ವರಾಹ ಮೇರು ಪರ್ವದ ವರ್ಷ್ಮಾಣ ಗೌರತೀಕ್ಷ್ಣ ಉಗ್ರದಂಷ್ಟ್ರೀಣಂ ಕಾಲಾದಿತ್ಯ ಸಮಾಭಾಸಂ ದೀರ್ಘಘೋಣಂ ಮಹಾಸ್ವನಂ ಅದರ ದೇಹ ಮೇರು ಪರ್ವತವನ್ನು ಹೋಲ್ತಾ ಇತ್ತು ದೊಡ್ಡ ಇತ್ತು ಅದರ ಕೋರೆದಾಡುಗಳು ಬಹು ಮೊನಚಾಗಿ ಗೌರತೀಕ್ಷ್ಣ ಉಗ್ರ ದಂಷಣ ಬೆಳ್ಳಗೆ ಗೌರವರ್ಣ ಭಯಂಕರವಾಗಿ ಉಗ್ರ ದಂಷ್ಠಿಣಂ ದಂಷ್ಟ್ರ ಅಂದರೆ ಕೋರೆದಾಡಿಗಳು ಹಲ್ಲೂಡು ಹಾಗೆ ಅದರ ಮುಸುಡಿ ಮುಲಾದಿತ್ಯ ಸಮಾಭಾಸಂ ಬಹು ಉದ್ದವಾಗಿತ್ತು ಮೇರುಪರ್ವತ ವರ್ಷ್ಮಣಂ ಗೌರತೀಕ್ಷ್ಣೋ ಉಗ್ರದ ಮುಷ್ಟಿಣ ಘುರ್ ಘುರ್ ಅಂಥೇಳಿ ಬಹುಗಟ್ಟಿಯಾಗಿ ಶಬ್ದ ಮಾಡುತ್ತಾ ಇತ್ತಂತೆ ಕಾಲಾದಿತ್ಯ ಹ್ಞೂ ಆದಿತ್ಯ ಕಾಲಾದಿತ್ಯನಂತೆ ಕಾಲಾಗ್ನಿಯಂತೆ ಬೆಳಗುತ್ತಾ ಇತ್ತ ಆ ವರಾಹವತಾರ ದೀರ್ಘ ಮಹಾಸ್ವನಂ ಬಹು ಉದ್ದವಾಗಿತ್ತು ಅದರ ಮುಖ ಮೂತಿ ಗುರು ಗುರು ಅಂಥೇಳಿ ಬಹಳವಾಗಿ ಶಬ್ದ ಮಾಡ್ತಾಯಿದ್ದು ಗಟ್ಟಿಯಾಗಿ ಮಹಾಸ್ವನ ಶಬ್ದ ಹ್ರಸ್ವಪಾದಂ ವಿಚಿತ್ರಾಂಗ್ ಜೈತ್ರಂ ದೃಢಮನೌಪಮ್ ಅದರ ಕಾಲುಗಳು ಗಿಡ್ಡವಾಗಿದ್ದವು ಹ್ರಸ್ವಪಾದ ವಿಚಿತ್ರಾಂಗ್ ಅವಯವಗಳೆಲ್ಲ ವಿಚಿತ್ರವಾಗಿದ್ದವು ಜೈತ್ರಂ ಆ ವರಾಹು ಮಹಾಬ ಮಹಾಬಲಶಾಲಿಯಾಗಿಯೂ ದೃಢಂ ಅನೌಪಮಂ ವಿಜಯೋನ್ಮಾದದಿಂದ ಜೈತ್ರಯಾತ್ರೆ ಅಂದರೆ ವಿಜಯ ಜೈತ್ರ ಜಯ ಎನ್ನತಕ್ಕಂಥದ್ದು ಜೈತ್ರ ಅಂತೇಳಿ ವಿಜಯೋನ್ಮಾನದಿಂದ ಉಬ್ಬುವಂಥದ್ದು ಆದಂಥದ್ದು ವಾರಾಹಕಾರತವಾಂ ತದಧೋ ಜವಾ ಅನುಪಮವಾಗಿ ಇತ್ತು ಅಂತಹ ಅದರ ಕಾಂತಿ ಪ್ರಳಯ ಕಾಲದ ಸೂರ್ಯನನ್ನು ಹೋಗ್ತಾಯಿತ್ತು ಕಾಲಾದಿತ್ಯ ಪ್ರಳಯಕಾಲದ ಸೂರ್ಯ ಕಾಲ ಆಧಿತ್ಯ ಇಂತಹ ಅಂತ ಹೇಳಿದು ಬಹು ಆ ಲಿಂಗದ ಬುಡವನ್ನು ಕಂಡುಹಿಡಿಯಲಿಕ್ಕೆ ಆ ಹರಿ ಹೊರಟು ಹೋದರು ಜವಾತ್ ವೇಗದಿಂದ ಏನು ವರ್ಷಸಹಸ್ರಂಚರ ವಿಷ್ಣುರಥೋಗ ತದಾ ಪ್ರಭೃತಿ ಲೋಕೇಶು ಶ್ವೇತವಾರಾಹ ಸಂಜ್ಞಕಃ ಈ ರೀತಿ ಒಂದು ಸಾವಿರ ದಿವ್ಯವರ್ಷಗಳವರೆಗೆ ಸುತ್ತಾಡ್ತಾ ಕೆಳಗೋದ ಅದು ಮೊದಲು ಗೊಂದು ಜಗತ್ತಿನಲ್ಲಿ ಆತನಿಗೆ ಶ್ವೇತವರಾಹ ಅಂತೇಳಿ ಹೆಸರುಂಟಾಯಿತು ಅಲ್ಲದೆ ಮಾನವರಿಗೆ ಶ್ವೇತವರಹ ಕಲ್ಪ ಎನ್ನುತಕ್ಕಂಥ ಕಾಲಮಾನವು ಕೂಡ ಉಂಟಾಯಿತು ಕಲ್ಪೋ ಬಭೂ ಅದೇ ವರ್ಷ ನರಾಣಂ ಕಾಲ ಸಂಜಕ ಬಭ್ರಾಮ ಬಹುಧ ವಿಷ್ಣು ಪ್ರಭ ಮಹಾಸಾಹಸಿಯಾದ ಆ ವಿಷ್ಣು ಆ ಲಿಂಗದ ಬುಡವನ್ನು ಕಾಣಲಿಕ್ಕೋಸ್ಕರವಾಗಿ ಕೆಳಗಡೆ ಬಹು ವಿಧವಾಗಿ ಸುತ್ತಾಡಿದನು ಆದರೂ ಕೂಡ ವರಾಹಮೂರ್ತಿಯಾದಂಥ ವಿಷ್ಣು ಸ್ವಲ್ಪವೂ ಸಹ ಲಿಂಗದ ಬುಡವನ್ನು ಕಂಡುಹಿಡಲಿಕ್ಕೆ ಆಗಲಿಲ್ಲ ನಾ ಅಪಶ್ಯದ ಅಲ್ಪಮಪ್ಯಸ್ಯ ಮೂಲಸ್ಯ ಸೂಕರ ಸೂಕರ ಅಂದರೆ ವರಾಹ ಹಂದಿ ತಾವತ್ಕಾಲಂ ಗತಶ್ಚೋರ್ಧಂ ಅಹಮಪ್ಯರಿಸೂ ದನಹ ಶತ್ರುಗಳ ಹುಟ್ಟೇ ಇಲ್ಲವನ್ನಿಸ್ತಕ್ಕಂಥ ನಾನೂ ಕೂಡ ಅಷ್ಟು ಮೇಲೆ ಹೋಗ್ತಾ ಐತೆ ಅವನಿಗೂ ಬುಡ ನಾನು ಅಷ್ಟು ಒಂದು ಸಾವಿರ ದಿವ್ಯವರ್ಷಗಳ ಕಾಲ ನಾನು ಮೇಲೆ ಹೋಗ್ತಾಯಿದ್ದೆ ನಾನು ಯೂಸಿಗಲಿಲ್ಲ ತುದಿ ಸತ್ವರಂ ಸರ್ವಯತ್ನ ತಸ್ಯಾಂತಂ ಜ್ಞಾತು ಇಚ್ಛೆಯ ಶ್ರಾಂತೋ ನ ದೃಷ್ಟ ತಸಂತಮಹ ಕಾಲಾದಧೋಗತ ಅದನ್ನು ಅದರ ಕೊನೆಯನ್ನು ಹೇಗಾದರೂ ಮಾಡಿ ಸರ್ವ ಪ್ರಯತ್ನದಿಂದ ನಾನು ಬೇಗನೆ ಕಂಡುಹಿಡಬೇಕೆನ್ನತಕ್ಕಂಥ ಆಸೆಯಿಂದ ಪ್ರಯತ್ನಿಸಿ ಸಾಧ್ಯವಿಲ್ಲದೆ ಬಹು ಬಡಲ್ದವನಾಗಿ ನಾನೂ ಬಹು ಕಾಲ ಕೆಳಗೆದು ಬಂದೆ ಕಾಲಾತ್ ಅಧೋಗತ ಕೆಳಗೆ ತಥ ಭಗವಾನ್ ವಿಷ್ಣುಶ್ಚಾಂತಂ ಕಮಲೋಚನ ಸರ್ವೇವ ನಿಭಃ ಪೂರ್ಣ ಮುಪುಃು ಹಾಗೆಯೇ ಸರ್ವದೇವ ಸದರ್ಶನದ ಆ ಪುಂಡರಿಕಾಕ್ಷನು ಕೂಡ ಕೆಳಗಡೆ ಕೊನೆಯನ್ನು ಕಂಡುಹಿಡಿಯಲಾರದೆ ಬ ಬಳಲಿ ಬಹುಬೇಗನೆ ಮೇಲಕ್ಕೇರಿ ಬಂದ ಸಮಗತೋ ಮಯಾ ಸಾಾರ್ಧಂ ಪ್ರಣಿಪತ್ಯಭವಂ ಮಾಯಾ ಮೋಹಿತ ಶಂಭೋ ತಸ್ಥೌ ಸಂವಿಗ್ನ ಮಾನಸ ನನ್ನೊಡನೆ ಶಿವನನ್ನು ಪುನಃ ಪುನಃ ನಮಸ್ಕರಿಸಿ ಆತನ ಮಾಯೆಯಿಂದ ಮೋಹಿತನಾಗಿ ಕದಡಿದ ಮನಸ್ಸುಳ್ಳುವನಾಗಿ ಸುಮ್ಮನೆಯ ನಿಂತು ಬಿಟ್ಟ ಪೃಷ್ಟ ಪಾರ್ಶ್ವದಶ್ಚವ ಹ್ಯಗ್ರತಃಪರಮೇಶ್ವರಂ ಪ್ರಣಿಪತ್ಯ ಮಯಾಸಾರ್ಧಂ ಸಸ್ಮಾರ ಕಿದಂ ತ್ವಿತೀ ಹಿಂದೆಯೂ ಮುಂದೆಯು ಪೃಷ್ಟ ಪಾರ್ಶ್ವತಃ ಎರಡು ಪಕ್ಕಗಳಲ್ಲಿಯೂ ಅಗ್ರತಃ ಮುಂದಿನಿಂದಲೂ ಪರಮೇಶ್ವರ ಮತ್ತೊಮ್ಮೆ ಮತ್ತೊಮ್ಮೆ ಇನ್ನೊಮ್ಮೆ ಪ್ರಣಿಪತ್ಯ ಮಯಾಸಾರ್ಧಂ ಸಸ್ಮಾರ ಕಿದಂ ನನ್ನೊಡನೆ ನಮಸ್ಕರಿಸಿ ಇದೇನು ಒಂದು ಗೊತ್ತಾಗಲಿಲ್ಲಲ್ಲ ಅಂತೇಳಿ ಆಲೋಚಿಸತೊಡಗಿದ ಅನಿರ್ದೇಶ್ಯಂಚ ತೂಪ ತದ್ರೂಪಂ ಅನಾಮ ಕರ್ಮವರ್ಜಿತ ಅಲಿಂಗಂ ಲಿಂಗತಾಂ ಪ್ರಾಪ್ತಂ ಧ್ಯಾನ ಮಾರ್ಗೇಪ್ಯ ಅಗೋಚರಂ ಆ ವಸ್ತುವಿನ ರೂಪ ಇಂಥದ್ದು ನಿರ್ದೇಶನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನಿರ್ದೇಶ್ಯಂಚ ತದ್ರೂಪಂ ಅನಾಮ ಕರ್ಮ ವರ್ಜಿತ ಹೆಸರಿಲ್ಲದ್ದು ಕರ್ಮವೂ ಇಲ್ಲದ್ದು ಅಲಿಂಗಂ ಕಲ್ಪನೆಗೆ ಊಹೆಗೆ ಸಿಗದೇ ಇರತಕ್ಕಂತಹದ್ದು ಲಿಂಗತಾಂ ಪ್ರಾಪ್ತಮ್ ಯಾವ ಗುರುತು ಇಲ್ಲದ್ದು ಆದಂತಹದ್ದು ಆದರೂ ಕೂಡ ಲಿಂಗತ್ವವನ್ನು ಹೊಂದಿದೆ ಆ ವಸ್ತು ಈಗ ನಮಗೆ ಕಾಣಲಿಕ್ಕೋಸ್ಕರ ಆ ವಸ್ತು ಆ ಬಳಿಕ ಈ ಲಿಂಗಸ್ವರು ಪಡೆಯಿತು ಧ್ಯಾನ್ಗೇ ಅಗೋಚರ ಧ್ಯಾನ್ಮಾರ್ಗದಲ್ಲಿಯೂ ಗೋಚರವಾಗದಂತದ್ದು ಕಲ್ಪ ಕಲ್ಪನೆ ಸಿಗದಂಥದ್ದು ಸ್ವಸ್ಥಂ ಚಿತ್ರ ತಮಸ್ಕಾರ ಪಾಯಣವ ಬೂವೂ ಅಹಂ ಹರಿರಪಿಧು ಉಭ ಆವೌ ಉ ಅಹಂ ನಾವಿಬ್ಬರು ಕೂಡ ಅಹಂ ಹರಿರ ಪಿತೃಂ ನನ್ನೂ ಹರಿಯು ಇಬ್ಬರೂ ಕೂಡ ಸ್ವಸ್ಥಚಿತ್ತದಾಕೃತ್ವ ಮನಸ್ಸನ್ನು ಶುದ್ಧವಾಗಿಟ್ಟುಕೊಂಡು ಇಟ್ಟುಕೊಂಡು ನಮಸ್ಕಾರ ಪರಾಯಣು ಸುಮ್ಮನೆ ನಮಸ್ಕಾರ ಮಾಡಲಿಕ್ಕೆ ತೊಡಗಿದೆವು ಬಭೂವತು ಉಭ ಆವೌ ನಾವಿಬ್ಬರು ಅಂತೇಳಿ ಅಹಂ ಆವಾಂ ವಯಂ ಆವಾಂ ಅಹಂ ಉಭ ಆವಾವ ಅಹಂ ಆವಾಂ ವಯಂ ಆವಾಂ ಅಂದರೆ ನಾವಿಬ್ಬರು ತಿಳಿ ಬಭೂವತು ಉಭವು ಆವಾಂ ಅಹಂ ಹರಿರಪಿ ನಾವಿಬ್ಬರು ಆವಾಂ ಉಭವು ನಾವಿಬ್ಬರು ಕೂಡ ಅಹಂ ಹರಿರಪಿ ನಾನು ಹರಿಯು ನಮಸ್ಕಾರ ಮಾಡಲಿಕ್ಕೆ ತೊಡಗಿದೆವು ಜಾನೀವೋ ನೇ ಮಹಾಪ್ರಭೋ ನಮೋಸ್ತುತಿ ಮಹೇಶಾನ ರೂಪ ದರ್ಶಯ ನೋ ತ್ವರನ್ ಓ ಮಹಾಪ್ರಭುವೆ ನೀನ್ಯಾರೋ ಹೇಗಿರುವೆಯೋ ನಿನ್ನ ರೂಪವಿಂಥದ್ದೋ ನಾವರಿಯೂ ಓ ಮಹೇಶ್ವರನೇ ನಿನ್ನ ನಮಸ್ಕಾರ ಜಾಗ್ರತೆ ನಿನ್ನ ನಿನ್ನ ಸ್ವರೂಪ ನಮಗೆ ತೋರು ಅಂತೇಳಿ ಪ್ರಾರ್ಥಿಸಿದರು ಬೇಗ ಬಹು ಬೇಗನೆ ತ್ವರನ್ ನಿನ್ನ ರೂಪವನ್ನು ತೋರಿಸು ಏವಂ ಶರಕ್ಷತಾನಸನ್ನಮಸ್ಕಾರ ಪ್ರಕುರುವತೋ ಆವಯೋರ್ಮುನಿಜಾರ್ದೂಲ ಮದಮಸ್ಥಿತ ಯೋಸ್ತೋ ಓ ಮುನಿಶ್ರೇಷ್ಠನೇ ನಾರದ ಮುನಿಯೇ ಬ್ರಹ್ಮ ಹೇಳುವಂಥದ್ದು ಹೀಗೆ ಅಹಂಕಾರದಿಂದ ಮಾತ್ರ ಆಗಿದ್ದಂಥ ನಾವಿಬ್ಬರೂ ಏವಂ ಶರತ್ ಶತಾನಸನ್ನ ಆಸನ್ ನಮಸ್ಕಾರಂ ಪ್ರಕುರುವತೋ ನಮಸ್ಕಾರಗಳನ್ನು ಮಾಡ್ತಾ ಅಹಂಕಾರದಿಂದ ಮಾತ್ರ ಆಗಿದ್ದ ನಾವಿಬ್ಬರೂ ನಮಸ್ಕಾರಗಳನ್ನು ಮಾಡ್ತಾ ಇರೋ ನೂರು ವರ್ಷಗಳು ಕಳೆದ ಹೋದವು ಏನು ಶರತ್ ಶತ ಶರದ ಶತ ಅಂದರೆ ನೂರು ನೂರು ವರ್ಷಗಳು ಶರದಶ್ ಶತಮ್ ಅಂತ ಬರ್ತದೆ ನೋಡಿ ವೇದದಲ್ಲಿ ಪಶ್ಯೇಮ ಶರದ ಶತಮ್ ಜೀವೇಮ ಶರದ ಶತಮ್ ಮೋದಾಮ ಶರದ್ ನಾವು ನೂರಾರು ವರ್ಷ ಮಾತಾಡೋಣ ನೂರಾರು ವರ್ಷ ಆರೋಗ್ಯವಾಗಿ ಜೀವಿಸೋಣ ಹಾಂ ಆನಂದ ಎಂದಿರೋಣ ಹಾಗೆ ಇಲ್ಲಿ ನೂರು ವರ್ಷಗಳವರೆಗೆ ದಿವ್ಯ ವರ್ಷಗಳವರೆಗೆ ನೂರು ದಿವ್ಯ ವರ್ಷಗಳವರೆಗೆ ಅಹಂಕಾರದಿಂದ ಮತ್ತರಾಗಿದ್ದು ನಾವು ನಮಸ್ಕಾರ ಮಾಡ್ತಾ ಇದ್ದೇವೆ ಹಾಗೆಯೇ ಅಷ್ಟು ಅವಧಿ ಕಳೆದೋಯ್ತು ಮದ ಮಾಸ್ತಿ ತಯೋ ತದಾ ಆವಯೋ ಮುನಿಷಾಧೂಲ ಅಯ್ಯ ಮನುಷ್ಯಷ್ಟನೇ ನೂರು ವರ್ಷ ಕಳೆದೋಯ್ತು ಹೀಗೆ ನಮಸ್ಕಾರ ಮಾಡ್ತಾ ಮಾಡ್ತಾ ಇನ್ನು ಅವನ ಆವಿರ್ಭಾವ ಅಂದ್ರೆ ಸ್ವರೂಪ ಕಾಣಿಸಲಿಲ್ಲ ಈ ಲಿಂಗ ಮಾತ್ರ ಕಾಣಿಸಿದ್ದು ಏನು ಉತ್ತರ ಸಿಗಲಿಲ್ಲ ನಮಗೆ ಸಂ ಸಂದೇಹಕ್ಕೆ ಪರಿಹಾರ ಸಿಗಲಿಲ್ಲ ಇ ಶ್ರೀ ಶಿವಮಹಾಪುರಾಣೇ ದ್ವಿತೀಯ ರುದ್ರ ಸಂಹಿತಾಂ ಪ್ರಥಮ ಖಂಡೇ ಸೃಷ್ಟ್ಯುಪಾಖ್ಯಾ ವಿಷ್ಣುಬ್ರಹ್ಮವಿವಾದವರ್ಣನೋ ನಾಮ ಸಪ್ತಮೋಧ್ಯಾಯ ಇಲ್ಲಿಗೆ ಶಿವ ಶಿವಮಹಾಪುರಾಣದಲ್ಲಿ ಎರಡನೆಯದಾದಂಥ ರುದ್ರ ಸಮಿತಿಯಲ್ಲಿ ಮೊದಲನೆಯ ಖಂಡವಾದ ಸೃಷ್ಟಿ ಉಪಾಖ್ಯಾನದಲ್ಲಿ ವಿಷ್ಣು ಬ್ರಹ್ಮ ವಿವಾದ ವರ್ಣನೆ ಎನ್ನತಕ್ಕಂಥ ಏಳನೇ ಅಧ್ಯಾಯವು ಮುಗಿಯಿತು ಹರೇರಾಮ ಓಂ ತತ್ಸದ್ ಶಿವಾರ್ಪಣಮಸ್ತ